ಸಂಸ್ಥಾಕ ಧರ್ಮಸರ್ಮಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ಹೇಳಿ ಅಜಂ ಅಜರಂ ಅನಂತ ಮಹಾಂತ ಶವಲಂ ಅನಾದಿ ಭೂತದೇಹದಿಹೀನ ಸಕಲಕರಣಹೀನ ತಂ ಹರಿಂ ಅಮಲಂ ಅಮಯಂ ಸರ್ವ ನಮ್ಮ ಗರುಡಪುರಾಣದ ಪರಿಚಯಾತ್ಮಕವಾಗಿರ್ತಕ್ಕಂತಹ ई उपन्यास मालिकलीति सार नीति सार्वत योड़े सद् संगम प्रकुर्वीता सिद्धि काम सदा नर न असिह लोकाय पर मोटमोद ಒಂದು ಕಿವಿ ಕಿವಿಮಾತು ಏನಪ್ಪಾ ಅಂದರೆ ಸತ್ಸಂಗವನ್ನು ಮಾಡಿ ಅಂತ ಅಸತ್ ಜನರ ಸಂಘವನ್ನು ಮಾಡಬೇಡಿ ಯಾಕೆ ಅಂತ ಹೇಳಿದರೆ ಅದು ಈ ಲೋಕದಲ್ಲೂ ಕೂಡ ಶಾಂತಿಯನ್ನ ಕೊಡೋದಿಲ್ಲ ಅಸತ್ ಜನರ ಸಂಘ ಪರಲೋಕಕ್ಕಂತೂ ಯಾವ ಪುರುಷಾರ್ಥಕ್ಕೂ ಅದು ಬರೋದಿಲ್ಲ ಪರಲೋಕಕ್ಕೆ ಬರೋದೇ ಇಲ್ಲ ಆದ್ದರಿಂದ ಸದ್ವಿಹಿ ಸಂಗಂ ಪ್ರಕುರ್ವೀತ ಸಜ್ಜನರೊಂದಿಗೆ ಮಾತ್ರ ಸಂಗವನ್ನ ಮಾಡಿ ಸಿದ್ಧಿಕಾಮಹ ಯಾರಿಗೆ ಸಿದ್ಧಿ ಬೇಕು ಅಂತಿದೆಯೋ ಸಕ್ಸಸ್ ಬೇಕು ಅಂತಿದೆಯೋ ಪುನಃ ಅವರವ್ರ ಡೆಫಿನೇಷನ್ ಬೇರೆ ಆಗುತ್ತೆ ಡೆವ್ ಏನು ಅಂತ ಕೆಲವ್ರ ಹಣ ಕೆಲವ್ರ ಆಸ್ತಿ ಕೆಲವ್ರಿಗೆ ಹರಟೆ ಇವೆಲ್ಲ ಸಕ್ಸಸ್ಸು ಆದ್ದರಿಂದ ನಿಜವಾದ ಸಕ್ಸಸ್ ಅಂದರೆ ಅವನು ಹೇಳ್ತಾನೆ अली सूत लोकाय पर लोकायोक हित नेमदरलोकदूँ सद्गत पड़ी सज्जनर मात्र संघ अंत वर्जयेत क्षुद्र संवाद दुष्ट चव दर्शन विरोधम सह मित्रेण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 ಹಾಗೆ ಸಂಪ್ರೀತಿ ಶತ್ರು ಸೇವಿನ ಯಾರು ನಿಮ್ಮ ಶತ್ರುವನ್ನ ಸೇವಿಸ್ತಾ ಇರ್ತಾರೋ ಅವರೊಂದಿಗೆ ಮಿತ್ರತೆಯನ್ನು ಮಾಡೋದು ಅದು ಕೂಡ ಜೀವನದಲ್ಲಿ ಮುಳ್ಳಾಗ್ತದೆ ಇದೆಲ್ಲ ನಮಗೆ ಹಿತನುಡಿ ಉತ್ತಮೈ ಸಹ ಸಾಂಗತ್ಯಂ ಪಂಡಿತೈ ಸಹ ಸತ್ಕಥಾಂ ಅಲುಬ್ಧೈ ಸಹ ಮಿತ್ರತ್ವ ಕುಣೋ ನ ಅವಸೀದತಿ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 ಅಲುಬ್ಧೈ ಸಹ ಮಿತ್ರತ್ವಂ ಯಾರಿಗೆ ಲೋಭವಿಲ್ಲವೋ ಅಂತಹ ಲೋಭ ಇಲ್ಲದೆ ಇರತಕ್ಕಂತಹ ಜನರ ಜೊತೆಗೆ ಸ್ನೇಹವನ್ನು ಮಾಡತಕ್ಕಂಥದ್ದು ಆಗ ನಿಮ್ಮ ಪಾಕೆಟ್ ಏನು ಏನು ಖಾಲಿ ಆಗೋಲ್ಲ ಕುರುವಾಣೋ ಇದನ್ನು ಮಾಡಿದವನು ಈ ಮೂರು ಸಂಗತಿಯನ್ನು ಮಾಡಿದವನು ನ ಅವಸೀದತಿ ಎಂದಿಗೂ ನಾಶವನ್ನು ಹೊಂದನು ಪರದಾರಂ ಪರಾರ್ಥಂಚ ಪರಿಹಾಸಂ ಪರಸ್ತ್ರೀಯ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 ಅವನು ನಿಮಗೆ ಹಿತವನ್ನೇ ಬಯಸುವನಾದರೆ ಅವನೇ ನಿಮ್ಮ ಬಂಧು ಬಂಧುವನ್ನು ಪತ್ತೆ ಹಚ್ಚೋದು ಹೇಗೆ ಅಂತ ಈಗ ಇದೊಂದು ಬುದ್ಧಿವಾದ ಸುಮ್ಮನೆ ನಿಮಗೆ ದೂರದ ಸಂಬಂಧ ಆದರ ಆದ ಮಾತ್ರಕ್ಕೆ ಬಂದೂ ಅಲ್ಲ ನಿಮ್ಮ ಒಟ್ಟಾರದಲ್ಲಿ ಇದ್ದ ಮಾತ್ರಕ್ಕೆ ಬಂದು ಅಲ್ಲ ನಿಮ್ಮ ಬೀದಿಲಿ ಇದ್ದು ಮಾತ್ರಕ್ಕೆ ಬಂದೂ ಅಲ್ಲ ಹಾಗಿದ್ರೆ ಯಾರು ಯಾರು ಇನ್ನೊಬ್ಬನಾದರೂ ನಿಮಗೆ ಸೇರದೇ ಇರುವವನಾದರೂ ಕೂಡ ನಿಮ್ಮ ಹಿತವನ್ನೇ ಯಾರು ಬಯಸ್ತಾ ಇದ್ದಾನೆಯೋ ಅವನೇ ನಿಮಗೆ ಬಂಧು ಅಹಿತ ಪರಹ ಬಂಧು ಅಹಿತ ಪರ ಆದರೆ ಇನ್ನೊಬ್ಬ ಯಾರು ನಿನ್ನ ಜೊತೆಗೆ ಇದ್ದೂ ಕೂಡ ನಿನಗೆ ಅಹಿತವನ್ನು ಮಾಡುತ್ತಾ ಇದ್ದಾನೆಯೋ ಅವನು ಪರ ನಿಜವಾಗಿಯೂ ರಕ್ತ ಸಂಬಂಧ ಇದೆ ನಿನಗೆ ಬಾಂಧವ್ಯ ಇದೆ ದೂರದ ನೆಂಟರು ಅಂತ ಹೇಳ್ತೀರಾ ನಿಜವಾದ ಅರ್ಥದಲ್ಲಿ ಬಂಧು ಅಂತ ಹೇಳ್ತೀರಾ अल अंतर अहितर निम हित बयसदेमे मतरे आग अंत बंधुन परा अंतु बेरव याक उदाहर को अहितो देहजो व्याधि ईग नम शरीरप एनो क्या अद्रे स्त अल ಯಾಕೆ ಬಂದು ತಾನೆ ಯಾವಾಗಲೂ ಅಂಟಿಕೊಂಡೇ ಇರುತ್ತಲ್ಲ ಬಂಧನ ಆದ್ದರಿಂದ ಅದು ನಮಗೆ ಖಂಡಿತ ಇದಲ್ವ ಅಂದರೆ ಇಲ್ಲ ಯಾಕೆ ಹಿತ ಮಾಡ್ತಾ ಇಲ್ಲ ಅದು ಅಹಿತವನ್ನು ಮಾಡ್ತಾ ಇದೆ ಆದ್ರಿಂದ ಅದು ಪರ ನೋಡಿ ಆರಣ್ಯಂಷಧ ಅಯ್ಯ ಯಾವುದೋ ಒಂದು ಕಾಡಿನಲ್ಲಿ ಬಿದ್ದಿದೆಯಪ್ಪ ಯಾವುದೋ ಒಂದು ಮರ ಅದು ಔಷಧಿ ಇದೆ ಆದ್ರಿಂದ ಅದು ಹಿತವನ್ನು ಉಂಟು ಮಾಡ್ತಾ ಇದೆ ಅದು ಬಂದು ನಮಗೆ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 ನಮ್ಮ ಹಿತದಲ್ಲೇ ತೊಡಗಿರ್ತಾನೆಯೋ ಅವನೇ ನಮ್ಮ ಬಂಧು ಅಂತ ಅನಿಸ್ಕೊಳ್ತಾನೆ ಆ ಬಂಧುತ್ವಕ್ಕೆ ಸ್ಕೇಲ್ ಏನು ಅಂತ ಹಿತವನ್ನು ಮಾಡುವಿಕೆಯೇ ಸ್ಕೇಲು ಸ ಪಿತಾ ಎಷ್ಟು ಪೋಷಕ ತಂದೆ ಅನ್ನೋದಕ್ಕೆ ಏನ್ರಿ ಇದು ಮಾನ ಸ್ಕೇಲು ಅಂದರೆ ಪೋಷಕ ಯಾರು ಭರಿಸುತ್ತಾನೆಯೋ ಸಾಕುತ್ತಾನೆಯೋ ಸಲಹುತ್ತಾನೆಯೋ ಅವನೇ ತಂದೆ ತನ್ನ ಮಿತ್ರಂ ಯತ್ರ ವಿಶ್ವಾಸಃ ಅವನು ಸ್ನೇಹಿತ ಅನ್ನೋದಕ್ಕೆ ಏನ್ರಿ ಸ್ಕೇಲು ಎಲ್ಲಿ ವಿಶ್ವಾಸ ಉಂಟೋ ಯಾರ ಒಂದು ಬಾಂಧವ್ಯದಲ್ಲಿ ಒಡನಾಟದಲ್ಲಿ ವಿಶ್ವಾಸ ಪೂರಿತವಾಗಿದೆಯೋ ಪೂರ್ವಕವಾಗಿದೆಯೋ ಅಂಥವನೇ ಮಿತ್ರ ಸ ದೇಶೋ ಎತ್ತರ ಎಲ್ಲಿ ನಮ್ಮ ಜೀವನ ಅತ್ಯಂತ ಚೆನ್ನಾಗ್ತದೆಯೋ ಅದೇ ನಿಜವಾದ ದೇಶ ಎಲ್ಲಿ ನಮಗೆ ಜೀವನ ನಡೆಸೋದೇ ಕಷ್ಟವಾಗುತ್ತೋ ಅದು ದೇಶವೇ ಅಲ್ಲ ವಾಸವಾಗಲು ಯೋಗ್ಯವಲ್ಲ ಅಂತ ಅರ್ಥ ಸ ಯೋ ವಿಧೇಯ ತು ತತ್ ಬೀಜಂ ಯತ್ ಪ್ರರೋಹತಿ ಸಾ ಭಾರ್ಯಾ ಯಾ ಪ್ರಿಯಂ ಬ್ರೂತೆ ಸ ಪುತ್ರೋ ಯಸ್ತು ಜೀವತಿ ಈಗ ಒಬ್ಬ ಆಳು ಯಾವ ರೀತಿ ಇರಬೇಕು ವಿಧೇಯ ನಿಜವಾಗಿ ವಿಧೇಯನಾಗಿದ್ದರೆ ಅವನೇ ನಿಜವಾದ ಭೃತ್ಯ ಆಳು ಇವನೇನು ಹೇಳಿದ್ರು ಕೂಡ ಅವನು ಏತಿ ಅಂದರೆ ಅವನ ಪ್ರೀತಿ ಅಂದರೆ ಅವನು ಆಳಲ್ಲ ಮನೆ ಆಳಲ್ಲ ಅವನು ಆಳುವವನು ತದ್ ಬೀಜಂ ಯತ್ ಪ್ರರೋಹತಿ ಒಂದು ಬೀಜ ಅನ್ಸ್ಕೋಬೇಕಾದ್ರೆ ಅದನ್ನು ಹಾಕಿದ ತಕ್ಷಣ ಅದು ನಮಗೆ ಅಂಕುರ ಒಡಿಬೇಕು ಮೊಳಕೆ ಒಡಿಬೇಕು ಅಂಥದ್ದು ಮಾತ್ರ ಸರಿಯಾದಂತಹ ಬೀಜ ಅಂತ ಅನ್ಸ್ಕೊಳ್ತದೆ ಅದೇ ಆದರೆ ಟೆಸ್ಟ್ ಲಿಟ್ಮಸ್ ಟೆಸ್ಟ್ ಸಾ ಭಾರ್ಯಾ ಯಾ ಪ್ರಿಯೂತೆ ಹೆಂಡತಿ ಅಂದರೆ ಹೇಗಿರ್ಬೇಕ್ರಿ ಯಾರು ಪ್ರಿಯವಾದದ್ದನ್ನು ಗಂಡನಿಗೆ ಮಾತನಾಡ್ತಾಳೋ ಮಾಡ್ತಾಳೋ ಅಂತವಳೆ ಹೆಂಡತಿ ಸ ಪುತ್ರೋ ಎಷ್ಟು ಜೀವತಿ ಯಾರು ಕುಲದ ಮರ್ಯಾದೆಗೆ ತಕ್ಕಂತೆ ಜೀವನವನ್ನು ನಡೆಸ್ತಾನೋ ಅವನೇ ನಿಜವಾಗಿಯೂ ಮಗ ಯಾರು ಕುಲಕ್ಕೆ ವಿರೋಧವಾಗಿ ಜೀವನವನ್ನು ನಡೆಸ್ತಾನೋ ಕ್ಯಾರೆಕ್ಟರ್ಲೆಸ್ ಅಂತವನು ಮಗನೇ ಅಲ್ಲ ನೋಡಿ ಹ್ಞೂ ಸೊ ಮಗನ್ ಟೆಸ್ಟ್ ಆಯ್ತಿಲ್ಲಿ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 ಅಂದರೆ ಸದ್ಗುಣಗಳನ್ನು ನಾವು ಗಳಿಸ್ತಕ್ಕಂಥದ್ದು ಪುಣ್ಯವನ್ನು ಗಳಿಸ್ತಕ್ಕಂಥದ್ದು ಇದೆ ಜೀವನ ಯಾರ ಜೀವನದಲ್ಲಿ ಸದ್ಗುಣಗಳೂ ಮನೆ ಮಾಡಿಕೊಂಡಿಲ್ವೋ ಯಾವ ಪುಣ್ಯವನ್ನೂ ಕೂಡ ಅವನು ಸಂಪಾದನೆ ಮಾಡಲಿಲ್ವೋ ಅಂಥವನ ಜೀವನ ನಿಷ್ಫಲವೇ ಸರಿ ಅಂತ ಹೇಳ್ತಾರೆ ಬೃಹಸ್ಪತಿಗಳು ತ್ಯಜೇದ್ ಏಕಂ ಕುಲಸ್ಯಾರ್ಥೇ ಗ್ರಾಮ ಸ್ರ್ಥೇ ಕುಲಂತ್ಯಜೇತ್ ग्रामम आत्मार्थे जनपदे आत्मथे प्रतिबीं त्यजेम वुरनीलू बरत महाभारत कड़े बो नम भारतीय संप्रदायद सामा न्याय मैग्जीम अरब त्याग यी नाते त्यजेक ಕುಲಸ್ಯಾರ್ತೆ, ಒಂದು ಕುಲಕ್ಕೋಸ್ಕರ ಒಂದು ಕುಲಕ್ಕೆ ಒಳಿತನ್ನು ಮಾಡುವುದಕ್ಕೋಸ್ಕರ ಒಬ್ಬನ ಹಿತವನ್ನು ತ್ಯಾಗ ಮಾಡ್ಬೋದು ಒಬ್ಬನ ಬಲಿ ಕೊಡ್ಬೋದು ಪರವಾಗಿಲ್ಲ ಯಾಕೆ ಅಲ್ಲಿ ಮೆಜಾರಿಟಿ ಇಂಪಾರ್ಟೆಂಟ್ ಇವನಿಗೋಸ್ಕರ ಇಡೀ ಕುಲನ್ನೇ ನಾಶ ಮಾಡೋಕ್ಕಾಗಲ್ಲ ಕುಲಸ್ಯ ತ್ಯಜೇತ್ ಏಕಂ ಗ್ರಾಮಸ್ ಅರ್ಥೇ ಕುಲಂತ್ಯಜೇತ್ ಒಂದು ಗ್ರಾಮದ ಒಳಿತಿಗೋಸ್ಕರ ಒಂದು ಕುಲವನ್ನ ನಾವು ತ್ಯಾಗ ಮಾಡ್ಬೋದು ಗ್ರಾಮಂ ಜನಪದ ಸರ್ಥೇ ಒಂದು ಜನಪದ ಒಂದು ಡಿಸ್ಟ್ರಿಕ್ಟ್ ಅಥವಾ ಒಂದು ಸ್ಟೇಟ್ ಅಂತ ಇಟ್ಕೊಳ್ಳಿ ಅದರ ಹಿತಕ್ಕೋಸ್ಕರ ಒಂದು ಹಳ್ಳಿಯನ್ನೇ ನಾವು ಕೊಟ್ಟುಬಿಡ್ಬೋದು ಯಾರೋ ಒಬ್ರು ಬಂದ್ರಪ್ಪ ಶತ್ರುಗಳು ಇಡೀ ಜನಪದವನ್ನು ಲೂಸ್ ಮಾಡ್ಕೊಳ್ಳೋ ಬದಲು ಒಂದು ಹಳ್ಳಿ ಸೋತ್ರ ಪರವಾಗಿಲ್ಲ ಜನಪದ ಉಳಿಸ್ಕೊಳ್ಳೋಣ ಅನ್ನುವಂಥ ಧೋರಣೆ ಆತ್ಮಾರ್ಥೇ ಪ್ರತಿವೀಂ ತ್ಯಜೇತ್ ಇದು ಸನ್ಯಾಸದ ಒಂದು ಸ್ಟ್ಯಾಂಪ್ ಸನ್ಯಾಸ ಎಲ್ರಿ ಇದೆ ಹೇಳಲ್ವಲ್ಲ ರೀ ಶಾಸ್ತ್ರದಲ್ಲಿ ಬರೀ ಸಂಸಾರ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರಲ್ರಿ ಇದೆ ಅದಕ್ಕೆ ಸ್ಟ್ಯಾಂಪು ಆತ್ಮಾರ್ಥೇ ಪ್ರತಿವೀಂ ತ್ಯಜೇತ್ ಆತ್ಮಕ್ಕೋಸ್ಕರ ಇಡೀ ಭೂಮಿಯನ್ನೇ ಬಿಟ್ಟುಬಿಡು ಭೂಮಿಯನ್ನೇ ತ್ಯಾಗ ಮಾಡು ಯಾವುದಕ್ಕೂ ಅಂಟಿಕೊಳ್ಬೇಡ ಅಂತ ಅರ್ಥ ಆತ್ಮಹಿತ ಇದೆಯಲ್ಲ ತನ್ನ ಸ್ವಸ್ವರೂಪ ಅದಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥದೇ ಮಾನವ ಜೀವನದ ಮೂಲ ಉದ್ದೇಶ ಅದಕ್ಕೋಸ್ಕರ ಸರ್ವಸಂಗ ಪರಿತ್ಯಾಗ ಮಾಡಲಿಕ್ಕೆ ತಯಾರಾಗಿರು ಅಂತ ಮಾತಿದು ವರಂಹಿ ನರಕೇ ವಾಸಃ ನತು ದುಶ್ಚರಿತೆ ಗೃಹೇ नरका क्षीते पापम कुगृहा न निवर्त वरंह ही नरके वस नरक वासा पर्वा सहसकोबू नो दुश्चरी गृह यहा मन केनरेट चारी जनारो अदिंता नरक वास्यप अंत प्रार्थने याके ನರಕದಲ್ಲಿದ್ದರೆ ಏನಾಗುತ್ತೆ ಗೊತ್ತ ನಮ್ಮ ಪಾಪ ಕಳಿಯುತ್ತೆ ನರಕ ಇರೋದೇ ಪಾಪವನ್ನು ಕಳೀಲಿಕ್ಕೆ ಯಾಕೆ ಪರ್ಜೆಟ್ರಿ ಅಂತೂ ಕರೀತಾರೆ ಅದಕ್ಕೆ ನರಕವನ್ನು ಇಂಗ್ಲೀಷ್ನಲ್ಲಿ ಎಲ್ಲ ಇದು ಮಾಡಿಬಿಡುತ್ತೆ ನಮ್ಮಲ್ಲಿರತಕ್ಕಂತಹ ಸಿನ್ ಪಾಪವನ್ನು ಕಳೀತದೆ ನರಕಾತ್ ಕ್ಷೀಯತೆ ಪಾಪಂ ಕುಗ್ರಹಾತ್ ಆದರೆ ಒಂದು ಕೆಟ್ಟ ಮನೆಯಿಂದ ನ ನಿವರ್ತತೆ ಪಾಪ ನಮಗೆ ಹೋಗೋದಿಲ್ಲ ಇನ್ನೂ ಅಂಟುಕೊಳ್ಳುತ್ತೆ ಅಂತ ಅದಕ್ಕೆ ಅಲ್ಲಿ ಇರಬಾರ್ದು ಅಂತ ಚಲತಿ ಏಕೇನ ಪಾದೇನ ತಿಷ್ಟತಿ ಏಕೇನ ಬುದ್ಧಿಮಾನ್ ನ ಪರಿಕ್ಷ ಪರಂ ಸ್ಥಾನ ಪೂರ್ವ ಆಯತನ ತ್ಯಜೇತ್ ಒಬ್ಬ ಬುದ್ಧಿವಂತನಾದವನು ಯಾವ ರೀತಿ ಜೀವನ ನಡೆಸ್ತಾನೆ ಆತ ಚಲತಿ ಏಕೇನ ಪಾದೇನ ಒಂದೇ ಕಾಲ್ನಲ್ಲಿ ನಡೀತಾನಂತೆ ಅವನು ನೋಡಿಯವನು ಒಂದು ಕಾಲ್ನಲ್ಲಿ ನಡೀತಾನಂತೆ ಇನ್ನೊಂದು ಕಾಲನ್ನೇ ಯಾವಾಗಲೂ ಇಟ್ಟಿರ್ತಾನೆ ಇದು ಮಾಡಿರ್ತಾನೆ एलिड़ो नोड़ता परीक्षे माताव षति बुद्धिमा नि इनका रेडिया ना परीक्ष परम स्थान तान मुंदे कालक स्थानव चेलंक पीक्षे पूर्व आयतनम त्यजे हेरतकोद हुषारे नम जीवन ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ಈ ಒಂದು ಪಾಲಿಸಿಯನ್ನು ನಾವು ಮಾಡಬೇಕು ಆಲೋಚಿಸಿ ಆಲೋಚಿಸಿ ಕೆಲಸ ಮಾಡಬೇಕು ಬಹಳ ಆಲೋಚಿಸಬೇಕು ಒಂದು ಕೆಲಸ ಮಾಡಬೇಕಾದ್ರೆ ಆದರೆ ಆಲೋಚಿಸ್ತಾನೇ ಇರಬಾರ್ದು ಕೆಲವರು ಇದ್ದಾರೆ ಕೆಲಸ ಶುರುವೂ ಮಾಡಲ್ಲ ಬರೀ ಆಲೋಚಿಸ್ತಾನೆ ಇರ್ತಾರೆ ಕೊನೆಯವರೆಗೂ ಆಲೋಚಿಸ್ತಾರೆ ಹಂಗಲ್ಲ ಕೆಲಸ ಮಾಡಬೇಕು ಅತ್ಯಂತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಒಂದೊಂದು ಸ್ಟೆಪ್ಪನ್ನು ಕೂಡ ಅದು ಸರಿಯಾಗಿದೆಯೇ ಎಂಬುದಾಗಿ ಪರೀಕ್ಷೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಅರ್ಥ ತ್ಯಜೇತ್ ದೇಶಂ ಅಸದ್ವೃತ್ತಂ ವಾಸಂ ಸೋಪದ್ರವಂ ತ್ಯಜೇತ್ ತ್ಯಜೇತ್ ಕೃಪಣ ರಾಜಂ ಮಿತ್ರಂ ಮಾಯಾಮಯಂ ತ್ಯಜೇತ್ ದೇಶಂ ಅಸದ್ವೃತ್ತ ಯಾವ ಜಾಗದಲ್ಲಿ ಅಸತ್ ಕೆಟ್ಟ ಜನರೇ ವಾಸವಾಗಿದ್ದಾರೋ ಕೆಟ್ಟ ಏರಿಯಾ ಅಂತ ಹೇಳ್ತೀವಲ್ಲ ಬರೀ ಕ್ರಿಮಿನಲ್ಸೋ ಪೊಲಿಟಿಷಿಯನ್ಸೇ ವಾಸವಾಗಿದ್ದಾರೆ ನಿಮ್ಗೆ ಅಲ್ಲೊಂದು ಮನೆ ಸಿಕ್ಕಿದೆ ಏನು ಮಾಡಬೇಕು ಜಾಗ ಖಾಲಿ ಮಾಡಿ ಅಂತ ಅರ್ಥ ತ್ಯಜೇತ್ ದೇಶಂ ಅಸದ್ ವೃತ್ತಂ ಅಸದ್ ಆ ಒಂದು ಇದರಲ್ಲಿ ಅವ್ರ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಬೀಳಬಾರ್ದಲ್ಲ ಅದಕ್ಕೋಸ್ಕರ ಬಿಟ್ಬಿಡಿ ಆ ಜಾಗ ವಾಸಂ ಸೋಪದ್ರವಂ ತ್ಯಜೇತ್ ಯಾವ ಜಾಗದಲ್ಲಿ ಬರೀ ಉಪದ್ರವ ಉಪಟಳ ತೊಂದರೆಯೇ ಹೆಚ್ಚಾಗಿದೆಯೋ ಕಮ್ಯುನಲ್ ಟೆನ್ಷನ್ನೋ ಅಥವಾ ಏನೋ ಒಂದು ನಿಮಗಲ್ಲಿ ಪದೇ ಪದೇ ತೊಂದರೆ ಬರ್ತಾ ಇದೆಯೋ ಆ ಜನರಿಂದಲೋ ಅಥವಾ ಬೇರೆ ಯಾವುದರಿಂದಲೋ ಅಂತಹ ಜಾಗವನ್ನು ತ್ಯಜೇತ್ ಕೃಪಣ ರಾಜ್ ಒಬ್ಬ ಕೃಪಣ ರಾಜ ಇದ್ದರೆ ಅವನ್ನ ಬಿಟ್ಬಿಡ್ಬೇಕಂತೆ ಬೇರೆ ರಾಜ್ಯಕ್ಕೆ ಹೊರಟೋಗ್ಬಿಡ್ಬೇಕಂತೆ ವಲಸೆ ಮಿತ್ರಂ ಮಾಯಾಮಯಂ ತ್ಯಜೇತ್ ಯಾವ ಮಿತ್ರನಲ್ಲಿ ಕಪಟವಿದೆಯೋ ಅಂತಹ ಕಪಟಯುತವಾಗಿರ್ತಕ್ಕಂತಹ ಸ್ನೇಹಿತನನ್ನು ಬಿಟ್ಟುಬಿಡಿ ಯಾಕೆಂದರೆ ಅವನಿನ್ ನಿಮಗೇನು ಉಪಯೋಗ ಇಲ್ಲ ಆರ್ಮೆ ಜಾಸ್ತಿ ಅರ್ಥೇನ ಕಂ ಕೃಪಣಹಸ್ತಗತ ಪುಂಸ ಜ್ಞಾನೇ ಕಂ ಬಹುಶಃ ಕುಲಸಂಕುಲೇ ಕಂ ಗುಣ ಪರಾಕ್ರಮವರ್ಜಿತ ಮಿತ್ರೇಣ ಕಂ ವ್ಯಸನಕಾಲ ಪರಾಮುಖ ಅರ್ಥೇನ ಕಂ ಕೃಪಣಹಸ್ತಗತ ಪುಂಸ ಹಣ ಇದ್ಕೊಂಡೇಂದ್ರೆ ಉಪಯೋಗ ಹಣದಿಂದ ಒಬ್ಬ ಜಿಪುಣ್ ಶೆಟ್ಟಿ ಆದರೆ ಆ ಹಣದಿಂದ ಏನಾದರೂ ಉಪಯೋಗ ಇದೆಯಾ ಅದು ಅದು ಹಣವ ಅದು ಹೆಣ ಅದು ಯಾಕೆಂದರೆ ಹಣ ನಿಂತಲ್ಲಿ ನಿಲ್ಲಬಾರದು. ಹಣ ಹೋಗ್ತಾ ಇರಬೇಕು ಲಕ್ಷ್ಮೀ ಅದು ಯಾವಾಗಲೂ ಎಷ್ಟು ಹೋಗುತ್ತೋ ಅಷ್ಟು ಬರುತ್ತೆ ಕೂಡಿಟ್ಕೊಂಡು ಮಾಡೋದು ತಲೆ ಮೇಲೆ ಹಾಕ್ಕೊಂಡು ಆಮೇಲೆ ಕೆಳಗಡೆ ಹೋಗೋದು ಆರು ಫೀಟ್ ಕೆಳಗಡೆ ಭಾರ ಜಾಸ್ತಿಯಾಗಿ ಅಥವಾ ಯಾರೋ ಹೊಡ್ಕೊಂಡು ಹೋಗ್ತಾರೆ ಅದನ್ನ ಆದ್ರಿಂದ ಕೃಪಣ ಹಸ್ತಗತೆಯ ಒಬ್ಬ ಕೃಪಣ ಜಿಪುಣ ಅವನ ಕೈಗೆ ಸೇರಿರ್ತಕ್ಕಂತಹ ಅರ್ಥ ಸಂಪತ್ತು ಅದರಿಂದ ಏನು ಪ್ರಯೋಜನ ಸ್ವಾಮಿ ಪುಂಸಾ ಜ್ಞಾನೇನ ಕಿಂ ಬಹುಷಠಾಕುಲ ಸಂಕುಲೇನ ಒಬ್ಬನಿಗೆ ತುಂಬ ಜ್ಞಾನ ಇದೆ ಆ ಶಾಸ್ತ್ರ ಈ ಶಾಸ್ತ್ರ ಆ ಬುಕ್ಕು ಈ ಬುಕ್ಕು ಆ ಸೈನ್ಸು ಎಲ್ಲ ಓದಿದ್ದು ಓದಿದ್ದೆ ಆದರೆ ಬಹುಷಠಾಕುಲ ಸಂಕುಲೇನ ಹಿಂದೊಂದು ಮುಂದೊಂದು ಅವನ ವ್ಯಾಪಾರ ವ್ಯವಹಾರ ನಡವಳಿಕೆ ಎಲ್ಲ ಕೂಡ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 ಅಂತಹ ರೂಪದಿಂದ ಏನ್ರಿ ಈ ಪ್ರಯೋಜನ ಮಿತ್ರೇಣ ಕಿಂ ವ್ಯಸನ ಕಾಲ ಪರಾ ಮುಖೇನ ಫ್ರೆಂಡ್ಸು ಫ್ರೆಂಡ್ಸು ಅಂತ ಹೇಳ್ತೀರಾ ಆ ಫ್ರೆಂಡ್ ಯಾವತ್ತೂ ಕೂಡ ನಿಮ್ಮ ಬಂದೇ ಇಲ್ಲ ಯಾಕೆಂದ್ರೆ ಅವನಿಗೆ ಯಾವುದೋ ಒಂದು ದುಶ್ಚಟ ಇದೆ ವ್ಯಸನ ಆ ದುಶ್ಚಟಕ್ಕೆ ಬಲಿಯಾಗಿ ಆ ಕಡೆನೇ ತಿರ್ಕೊಂಡಿದ್ದಾನೆ ಆ ಫ್ರೆಂಡು ನಿಮ್ಮ ಹತ್ರ ಬಂದಿಲ್ಲ ಮೀಟ್ ಮಾಡಿಲ್ಲ ಅಂತಹ ಮಿತ್ರದಿಂದ ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಅಂತ ಅದೃಷ್ಟಪೂರ್ವಾ ಬಹವ ಸಹಾಯ ಪದಸ್ಥ್ಯವಂತ ಮಿತ್ರ ಅರ್ಥೈರ್ವಿಹೀನ ಪದಚ್ಯುತಾಳೆ ಸ್ವಜನಪಿ ಶತ್ರು ಬಹಳ ಬಹಳ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಅಡ್ವೈಸ್ ಅದೃಷ್ಟಪೂರ್ವಾ ಬಹವ ಸಹಾಯ ಪದಸ್ಥೆ ಮಿತ್ರ ಯಾರಿಗೆ ಅದೃಷ್ಟಕುಲಾಯಿಸುತ್ತೋ ಅಂತಹ ಅದೃಷ್ಟ ಕುಲಾಯಿಸಿ ಯಾವುದೋ ಒಂದು ಒಳ್ಳೆ ಹೈ ಪೋಸ್ಟಲ್ಲಿ ಅಪಾಯಿಂಟ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ ತಕ್ಷಣ ನೆಂಟರು ಹುಟ್ಟುಬಿಡ್ತಾರ್ರಿ ಅವ್ರಿಗೆ ನೆಂಟರು ಎಲ್ಲಿಂದ ಬರ್ತಾರೋ ಅಣಬೆ ತರ ಮಶ್ರೂಮ್ ಅಂತ ಕರೀತಾರಲ್ಲ ಅಣಬೆ ತರ ಬಂದ್ಬಿಡ್ತಾರ ನೆಂಟ್ರಲ್ಲ ಸ್ವಾಮಿ ನಮ್ಗೆ ಗೊತ್ತಿಲ್ವಾ ನಿಮ್ಮ ಅಕ್ಕನ ಭಾವನ ಸೋದರಳಿಯನ ಮಾವನ ಮಗಳ ಗಂಡನ ಮಗ ಅಂತ ನಿಮ್ಮ ತಲೆ ಕೆರ್ಕೊಂಡ್ಬಿಡ್ಬೇಕು ಅದು ಯಾವ ಸಂಬಂಧ ಅಂತ ಬಾದ್ರಾಯಣ ಸಂಬಂಧ ಹುಡ್ಕೊಂಡು ಬರ್ತಾರೆ ಯಾಕೆ ನಿಮ್ಮ ಹತ್ರ ಈಗ ಇದಿದೆ ಪದ ಪೊಝಿಷನ್ ಪೊಸಿಷನ್ ಇದ್ದಾಗ ಅದೃಷ್ಟಪೂರ್ವಾ ನೀವು ಹಿಂದೆ ಕಂಡಿಲ್ಲದೆ ಇರತಕ್ಕಂಥ ಜನರೆಲ್ಲರೂ ಕೂಡ ಬಹಳ ಸಹಾಯ ನಿಮ್ಮ ಜೊತೆಗೆ ಓಡ್ ಬರ್ತಾರಂತೆ ಸರ್ವೆ ಮಿತ್ರಾ ಬವಂತಿ ನಿಮ್ಮ ಸ್ನೇಹಿತರಾಗ್ತಾರಂತೆ ಅದಕ್ಕೆ ಹೇಳಿದ್ದು ಒಂದು ಕಡೆ ಒಬ್ರು ಹೇಳ್ತಾರೆ ಮಿತ್ರರು ಇಲ್ಲ ಶತ್ರುಗಳು ಇಲ್ಲ ಎಲ್ಲ ಕಾಲಕಾಲಕ್ಕೆ ಮಿತ್ರರು ಎಲ್ಲ ಕಾಲಕಾಲಕ್ಕೆ ಶತ್ರುಗಳು ಅಂತ ಆದರೆ ನೋಡಿ ಅದೇ ಮಿತ್ರರು ಅರ್ಥೈಹಿ ವಿಹೀನಸ್ಯ ಯಾರಿಗೆಲ್ಲ ಪಾಪರಾಗ್ಬಿಡ್ತಾನೋನೋ ಒಂದು ಬಿಡಿಗಾಸು ಒಂದು ಕೈಯಲ್ಲಿ ಉಳಿಯೋದಿಲ್ವೋ ಅಂತಹ ಒಂದು ಸಂದರ್ಭ ನೋಡಿ ಪದಚ್ಯುತಸ್ಸ್ಯ ಯಾರು ಯಾವ ಪದವಿಯೂ ಇಲ್ಲವೋ ಸಮಾಜದಲ್ಲಿ ಯಾವ ಸ್ಟೇಟಸ್ಸೂ ಇಲ್ವೋ ಭವಾತೀ ಅಕಾಲೆಯ ಸ್ವಜನೋಪಿ ಶತ್ರು ಅವನ ಸ್ವಜನರೂ ಕೂಡ ಅವನಿಗೆ ಶತ್ರು ಆಗ್ತಾರೆ ಯಾರೋ ಗೊತ್ತಿಲ್ಲಪ್ಪ ಅಂತ ಬರೋದೇ ಇಲ್ಲ ಅವರು ಸತ್ತೇ ಹೋಗಿದ್ದಾರೆ ಅಂತ ಇವ್ರು ತಿಳ್ಕೊಂಬಿಟ್ಟಿರ್ತಾರೆ ಪಾಪ ಮನ್ಸಿನ ತೆಗೆದೇ ಹಾಕ್ಬಿಟ್ಟಿರ್ತಾರೆ ವೆರಿ ಪ್ರಾಕ್ಟಿಕಲ್ ಇದು ವೆರಿ ಪ್ರಾಕ್ಟಿಕಲ್ ಹಣಕ್ಕೆ ತಕ್ಕಂತೆ ಮಿತ್ರರು ಹಣಕ್ಕೆ ತಕ್ಕಂತೆ ಶತ್ರುಗಳು ಆಪತ್ಸು ಮಿತ್ರಂ ಜಾನಿಯಾತ ರಣೇಶೂರಂ ರಹಃ ಶುಚಿಂ ಭಾರ್ಯಾಂಚ ವಿಭವೇ ಕ್ಷೀಣೇ ದುರ್ಭಿಕ್ಷೆಯೇ ಚ ಪ್ರಿಯಾತಿಥಿಂ ಈಗ ಲಿಟ್ಮಸ್ ಟೆಸ್ಟ್ ಹೇಗೆ ಮಾಡಬೇಕು ಅಂತ ಮಿತ್ರನನ್ನು ಹೇಗೆ ಕಂಡುಹಿಡಿಯೋದು ಈತ ಮಿತ್ರನೋ ಅಥವಾ ಕಪಟಿಯೋ ಅಂತ ನಿಮಗೇನಾದರೂ ಒಂದು ಆಪತ್ತು ಒದಗಿ ಬರಬೇಕು ಅವಗಡ ಏನೋ ಒಂದು ಕಷ್ಟ ಬರಬೇಕು ನಿಮಗೆ ಅವಾಗ ಗೊತ್ತಾಗತ್ತೆ ಅವ್ನು ಮಿತ್ರನೋ ಅಲ್ವೋ ಅಂತ ಆವಾಗಲೂ ನಿಮ್ಮ ಜೊತೆಯಲ್ಲಿದ್ದರೆ ಆತ ಸಚ್ಚಾ ಮಿತ್ರ ನಿಮಗೆ ಆವಾಗ ಅವನು ನಿಜವಾದ ಮಿತ್ರ ಆಪತ್ಸು ಆಪತ್ತಿನಲ್ಲಿ ಮಿತ್ರಂ ಜಾನಿಯಾತ್ ಯಾರು ನಿಮ್ಗೆ ಆಗ್ತಾನೋ ಅವನೇ ಮಿತ್ರ ರಣೇಶೂರಂ ಎಲ್ಲಿ ತನಕ ಯುದ್ಧರಂಗಕ್ಕೆ ಯುದ್ಧರಂಗ ಒಂದು ಸ್ಟೇಜು ತಯಾರಾಗೋದಿಲ್ಲೋ ಅಲ್ಲಿ ತನಕ ಎಲ್ಲರೂ ಕೊಚ್ಕೊಳ್ಳೋದೆ ನಾನು ಹಾಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅದಕ್ಕೆ ಹತ್ತರಿಸ್ತೀನಿ ಈಗ ಹತ್ತರಿಸ್ತೀನಿ ಅಂತ ಯಾವಾಗ ಅಲ್ಲಿ ಎದುರುಗಡೆ ಶತ್ರು ಬರ್ತಾನೋ ಅವಾಗ ಇವರು ಹೇಳೋ ಹೆಸರೇ ಇಲ್ಲ ಓಡೋಗಿರ್ತಾರೆ ಆದ್ದರಿಂದ ರಣೇಶ್ ಶೂರಂ ಯುದ್ಧದಲ್ಲಿ ಶೂರನನ್ನು ಪತ್ತೆ ಹಚ್ಚಬೇಕು ರಹ ಶುಚೇಮ್ ಒಬ್ಬ ನಿಜವಾದ ಕ್ಯಾರೆಕ್ಟರ್ ಉಳ್ಳಂತಹ ವ್ಯಕ್ತಿ ಅಂತ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು ಪಬ್ಲಿಕ್ಕಲ್ಲ ಯಾರೂ ನೋಡದೆ ಇರೋ ಸಮಯದಲ್ಲಿ ಅವನ್ನ ನೀವು ನೋಡಬೇಕು ಪಬ್ಲಿಕ್ಕಲ್ಲಿ ಎಲ್ಲರೂ ಹೀರೋನೇ ಪಬ್ಲಿಕ್ಕಲ್ಲಿ ಎಲ್ಲರೂ ಒಳ್ಳೆಯವರೇ ಆದರೆ ಅವನ್ನ ಒಂಟಿಯಾಗಿ ಬಿಟ್ಟಿರ್ತಿರಲ್ಲ ಅವಾಗ ಏನು ಮಾಡ್ತಾನೆ ಅಂತ ಅವಗ ಅವಾಗ ಶುಚಿಯಾಗಿದ್ದರೆ ಆತ ಆತ ಕ್ಯಾರೆಕ್ಟರ್ ಫುಲ್ಲು ಶುಚಿಯೊಂದು ಅಂತ ಭಾರ್ಯಾಂಚ ವಿಭವೇ ಕ್ಷೀಣೇ ದುರ್ಭಿಕ್ಷೆ ಚ ಪ್ರಿಯಾತಿಥಿಂ ವಿಭವೇ ಕ್ಷೀಣೆ ನಿಜವಾಗಿಯೂ ನೀವು ಸಂಪತ್ತು ವಿಹೀನ ಆಗ್ತಾ ಇರಬೇಕಾದ್ರೆ ಹೆಂಡತಿಯನ್ನು ಕಣ್ಣು ಅವಾಗ ಯಾವ ರೀತಿ ವರ್ತನೆ ಮಾಡ್ತಾನೆ ಗಂಡ ಗಂಡನ ಹತ್ರ ಯಾವ ರೀತಿ ವರ್ತನೆ ಮಾಡ್ತಾಳೆ ಎಷ್ಟು ಕೋಆಪರೇಟ್ ಮಾಡ್ತಾಳೆ ಅಂತ ವಿಭವೇ ಕ್ಷೀಣೇ ಭಾರ್ಯಾಂಚ ದುರ್ಭಿಕ್ಷೇಚ ಪ್ರಿಯಾತಿಥಿ ನಿಮ್ಮ ಹತ್ರ ಹಣ ಇರಬೇಕಾದ್ರೆ ಅತಿಥಿಗಳನ್ನು ಕರೆದು ಕರೆದು ಉಪಚಾರ ಮಾಡ್ತೀರ ನಿಜವಾಗಿಯೂ ನಿಮಗೆ ಅತಿಥಿ ಸತ್ಕಾರ ಮಾಡುವಂತಹ ಒಂದು ಧಾರ್ಮಿಕ ಬುದ್ಧಿ ಇದೆ ಅಂತ ಟೆಸ್ಟ್ ಮಾಡೋದು ಯಾವಾಗ ಅಂದರೆ ನಿಮಗೆ ಕಷ್ಟಕ್ಕೆ ಕೊಟ್ಟು ಉಂಟಾಗಬೇಕು ಆವಾಗಲೂ ಕೂಡ ನೀವು ಅತಿಥಿ ಸತ್ಕಾರವನ್ನು ಬಿಡದೆ ಹೋದರೆ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 ಆ ಒಂದು ಯಜ್ಞ ಮಂಟಪಕ್ಕೆ ಬಂದಂಥ ಒಂದು ಮುಂಗ್ಸಿ ಅದರ ಅರ್ಧ ದೇಹ ಚಿನ್ನದ ವರ್ಣ ಆಗಿತ್ತು ಇನ್ನು ಅರ್ಧ ದೇಹ ಮಾಮೂಲಿ ಬಂದು ಹಿಟ್ಟಿನ ಮೇಲೆ ಹೊರಳಾಡ್ತಂತೆ ಹೀಗೆ ಹೊರಳಾಡಿಬಿಟ್ಟು ಹೇಳ್ತಂತೆ ಏ ಯುಧಿಷ್ಠಿರ ನೀನ ಎಂತಯ್ಯ ದಾನ ನಾನು ಯಾವ ಶೌರ್ಯವೂ ನೀನು ನೋಡ್ತಾ ಇಲ್ಲ ಈ ದಾನದಲ್ಲಿ ಅಂತ ಕೇಳಿದಂತೆ ಯಾಕಯ್ಯ ಇಷ್ಟೊಂದೆಲ್ಲ ದಾನ ಕೊಟ್ಟಿದ್ದು ನೋಡಿಲ್ ನಿನ್ಗೆ ಕಣ್ಣಿಲ್ವ ನಿನಗೆ ಅಂತ ಆಗ ಮುಂಗಿಸಿ ಹೇಳ್ತಂತೆ ಐ ಅಯ್ಯೋ ಇದು ದಾನವಾ ಎಲ್ಲ ಇರುವಾಗ ದಾನ ಕೊಡೋದು ದಾನವಾ ಏನು ಹಂಗಂದ್ರೆ ಅದು ನೋಡು ನಂದು ಅರ್ಧ ದೇಹ ಚಿನ್ನ ಆಗಿದೆಯಲ್ಲ ಹೆಂಗೆ ಗೊತ್ತೇನೋ ಅಂತ ಹೆಂಗಪ್ಪ ಅದು ಅಯ್ಯೋ ಈಗಲೇ ನೋಡ್ತಾ ಇರೋದು ಅರ್ಧ ದೇಹ ಚಿನ್ನ ಇರೋದು ಒಳ್ಳೆಯ ಹೈರ್ ಸ್ಟೈಲ್ ಇದು ಅಂತ ಹೇಳೋ ಅಂತ ಹೇಳ್ತಂತೆ ಅವಾಗ ನೋಡು ಹಿಂದೆ ಕ್ಷಾಮ ಬಂತಲ್ಲ ಆ ಹಳ್ಳಿಲಿ ಒಬ್ಬ ಬ್ರಾಹ್ಮಣ ಇಬ್ರ ದಂಪತಿಗಳು ಇಬ್ರ ಮಕ್ಕಳಿದ್ರು ಅಂತಹ ಸಮಯದಲ್ಲಿ ಆ ಬ್ರಾಹ್ಮಣ ಯಾವಾಗಲೂ ಕೂಡ ಅತಿಥಿ ಸತ್ಕಾರವನ್ನೇ ಮಾಡ್ತಾ ಇದ್ದಂತೆ ಫಸ್ಟು ಅತಿಥಿಗಳಿಗೆ ಮನೆಯಲ್ಲಿ ಯಾವ ಅವನು ಭಿಕ್ಷೆ ಬೇಡ ತರ್ತಾನೋ ಬ್ರಾಹ್ಮಣ ಅದನ್ನು ಮೊದಲು ಅತಿಥಿ ಸತ್ಕಾರವನ್ನು ಮಾಡದೆ ತಾನು ಸ್ವೀಕಾರ ಮಾಡ್ತಾ ಇರಲಿಲ್ಲ ಒಮ್ಮೆ ಕ್ಷಾಮ ಆ ಕ್ಷಾಮದ ಸಮಯದಲ್ಲಿ ಏನೋ ಎಷ್ಟೋ ಬಹಳ ಕಷ್ಟಪಟ್ಟು ಹಳ್ಳಿಯಲ್ಲಿ ಹೊಲದಲ್ಲಿ ಊಂಛವೃತ್ತಿಯನ್ನು ಮಾಡಿ ಊಂಛವೃತ್ತಿ ಅಂದರೆ ಅಲ್ಲಲ್ಲಿ ಕಾಳು ಬಿದ್ದಿರುತ್ತಲ್ಲ ಆ ಕಾಳನ್ನೆಲ್ಲ ಒಟ್ಟಾಕಿ ಅದರಿಂದ ಹಿಟ್ಟು ಮಾಡಿ ರೊಟ್ಟಿ ಮಾಡಿದಂತೆ ಆ ರೊಟ್ಟಿ ಮಾಡಿ ಇನ್ನೇನು ಎಲ್ಲ ಒಂದೊಂದು ತಿನ್ನಬೇಕು ಫ್ಯಾಮಿಲಿ ಕೂತ್ಕೋಬೇಕಾದ್ರೆ ಒಬ್ಬ ಬಂದಂತೆ ಅಯ್ಯೋ ತುಂಬ ಹಸಿವೆ ಆಗಿದೆಯಪ್ಪಾ ಏನ ಕೊಡಿ ಅಂತ ತಕ್ಷಣ ಬ್ರಾಹ್ಮಣ ಏನು ಮಾಡ್ದ ಓ ಅತಿಥಿ ಸೇವೆ ಮೊದಲು ಕರ್ತವ್ಯ ಅಂಥೇಳಿ ಆತ ಅತಿಥಿ ಅತಿಥಿಯನ್ನು ಕರೆದು ಅವನಿಗೆ ಸತ್ಕಾರ ಮಾಡಿ ಅವನಿಗೆ ತನ್ನಲ್ಲಿ ತನ್ನ ರೊಟ್ಟಿಯನ್ನು ಕೊಟ್ಬಿಟ್ಟ ತಾನು ನೀರು ಕುಡ್ಕೊಂಡಿದ್ದ ಅವನು ನೋಡಿ ಅಯ್ಯೋ ಇದೆಲ್ಲ ಹೇಗಾಗತ್ತೆ ಪತಿ ಕೊಟ್ಟ ಮೇಲೆ ಪತ್ನಿ ಅವಳ ಧರ್ಮ ಇದು ಪತ್ನಿಯೂ ಕೊಡಬೇಕಂತ ಪತ್ನಿ ತಾನೂ ಕೊಟ್ಲಂತೆ ಅವ್ನು ಎಷ್ಟು ತಿಂತಾ ಇದ್ದಾನೋ ಅಷ್ಟು ಹಸುವೆ ಜಾಸ್ತಿ ಆಗ್ತಾ ಇದೆ ಅವನಿಗೆ ಪಾಪ ಸರಿ ಮಕ್ಕಳಿಬ್ರು ನೋಡಿದ್ರು ತಂದೆ ತಾಯಿಗಳು ಯಾವ ಧಾರ್ಮಿಕ ಕಾರ್ಯವನ್ನು ಮಾಡಿದ್ದಾರೋ ಅದರಲ್ಲಿ ನಮಗೂ ಪಾಲಿದೆ ಆದ್ದರಿಂದ ನಾವು ಇವ್ರಿಗೆ ಕೊಡ್ತೇವೆ ಅಂಥೇಳಿ ಆ ತಮ್ಮ ಪಾಲಿನ ರೊಟ್ಟಿಯನ್ನು ಕೊಟ್ಬಿಟ್ರಂತೆ ಆ ಬ್ರಾಹ್ಮಣ ಅತಿತಿ ಅದನ್ನು ತಿಂದು ಇವರಿಗೆ ಆಶೀರ್ವಾದ ಮಾಡಿ ಹೊರಟೋದ ಆ ಒಂದು ಹಸಿವು ತಾಳಲಾರದೆ ಆ ದಿವಸ ರಾತ್ರಿ ಅವರು ಸತ್ತೋದ್ರು ನಾಲ್ಕು ಜನ ನೋಡಿ ನೀವೆಲ್ಲ ಪ್ರಾಪಂಚಿಕರು ನೀವು ಆಲೋಚನೆ ಮಾಡೋದು ಆ ನೂರು ವರ್ಷ ಬದುಕಬೇಕಾಗಿತ್ತು ಸತ್ತೋಗ್ಬಿಟ್ರಲ್ಲ ದಾನದಿಂದ ಸಾಯ್ಬೇಕಾಗತ್ತೆ ಇನ್ನ ಮೇಲೆ ದಾನ ಮಾಡಬಾರ್ದು ಅಂತ ನೀವು ಹೇಳ್ತೀರ ನೋಡಿ ನಿಮ್ಮ ಆಲೋಚನೆ ಹೇಗಿದೆ ಅಂತ ಆದರೆ ಧರ್ಮ ಬುದ್ಧಿ ಉಳ್ಳವರ ಆಲೋಚನೆ ಹಾಗಲ್ಲ ಸತ್ ಮೇಲೆ ಏನಾಯಿತು ಅಂತ ನೋಡ್ತಾರೆ ಯಾವಾಗಲೂ ಅವರು ಸತ್ತ ಮೇಲೆ ಇಂಪಾರ್ಟೆಂಟ್ ರೀ ಯಾಕೆ ಅಂದರೆ ನಮ್ಮ ಮಾನವ ಜೀವನ ಅಂತಕ್ಕಂಥದ್ದು ಬರೀ ದೋಷಮಯ ಜೀವನವೇ ಇಂತಹ ದೋಷಮಯ ಜೀವನವನ್ನು ನಾವು ಯಾವ ರೀತಿ ಧರ್ಮಕಾರ್ಯಕ್ಕೆ ಉಪಯೋಗಿಸಿ ನಂತರ ಶಾಶ್ವತವಾಗಿರ್ತಕ್ಕಂಥ ಶರೀರವನ್ನು ಪಡಿತೇವೆ ಅದನ್ನೇ ಒಬ್ಬ ಧಾರ್ಮಿಕ ವ್ಯಕ್ತಿ ಆಲೋಚನೆ ಮಾಡ್ತಾ ಇರ್ತಾನೆ ಸತ್ತ ನಂತರ ಅವರಿಗೆ ಉತ್ತಮ ಗತಿಯಾಯಿತಂತೆ ಸ್ವರ್ಗವನ್ನು ಸೇರಿದ್ರಂತೆ ಅವರು ಅಂತಹ ಒಂದು ಮಹಾಯಜ್ಞ ನಡೆದಿರ್ತಕ್ಕಂಥ ಆ ಸ್ಥಳದಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತಲ್ಲ ಮುಂಗಿಸಿ ಅಲ್ಲೇ ಇತ್ತು ಓಡಾಡ್ತಾ ಇತ್ತು ಅದನ್ನೆಲ್ಲ ನೋಡ್ತಾ ಇತ್ತಂತೆ ನೋಡಿಬಿಟ್ಟು ಆನಂದದಿಂದ ಹೊರಡಾಡ್ತಂತೆ ಹೊರಡಾಡಿದ ತಕ್ಷಣ ಪಾಪ ಅದರ ಅರ್ಧ ದೇಹ ಮಾತ್ರ ಹಿಟ್ಟು ತಕ್ಷಣ ಅಲ್ಲಿ ಏನಾಯಿತು ಆ ಹಿಟ್ಟಿನಿಂದ ಇದಾದ ತಕ್ಷಣ ಅದರ ಬಾಡಿ ಎಲ್ಲ ಅರ್ಧಕ್ಕೆ ಚಿನ್ನ ಆಗೋಯ್ತು ಅವತ್ತಿಂದ ನಾನು ಹುಡುಕ್ತಾ ಇದ್ದೇನೆ ಇಂಥ ಯಜ್ಞ ಎಲ್ಲಾದರೂ ನಡೀತಾ ಅಂತ ಅದಕ್ಕೋಸ್ಕರ ನೀನು ಇಷ್ಟು ಧ್ಯಾನ ದಾನ ಮಾಡಿದ್ದೀಯಲ್ಲ ಇದಿಷ್ಟಿರಾ ನೋಡದೆ ನೀನು ಯಜ್ಞದಲ್ಲಿ ಪರವಾಗಿಲ್ಲ ಇನ್ನೊಂದು ಅರ್ಧ ಸ್ವಪ್ಪ ಇದು ಮಾಡ್ಕೊಂಡು ಬಿಡೋಣ ಅಂತ ನೋಡಿದ್ರೆ ಯಾವ ಬಣ್ಣನೂ ಚೇಂಜೇ ಆಗಿಲ್ಲ ಆದ್ದರಿಂದ ಇದು ಯಜ್ಞವೇ ಅಲ್ಲ ದಾನವೇ ಅಲ್ಲ ಅನ್ಬಿಡ್ತಂತೆ ಆ ಮುಂಗಿಸಿ ಇದು ಗೊತ್ತಾಗತ್ತೆ ನಮಗೆ ಏನದು ದುರ್ಭಿಕ್ಷೇ ಚ ಪ್ರಿಯಾ ಅತಿಥಿಂ ದುರ್ಭಿಕ್ಷ ಕ್ಷಾಮದಲ್ಲಿ ಆತ ನಿಜವಾಗಿಯೂ ಅತಿಥಿ ಪ್ರಿಯನೋ ಇಲ್ಲವೋ ಅಂತ ಗೊತ್ತಾಗತ್ತೆ ಅಂತಹ ಒಂದು ಆಪತ್ಕಾಲದಲ್ಲೂ ಕೂಡ ಮೊದಲು ಅತಿಥಿಯನ್ನು ಸ್ಮರಣೆ ಮಾಡಿ ಅವರಿಗೆ ಸತ್ಕಾರ ಮಾಡಿದ್ದೆ ಆದರೆ ಓಹ್ ಇವನು ರಕ್ತಗತವಾಗಿದೆ ಅತಿಥಿ ಸತ್ಕಾರ ಅನು ರಕ್ತಗತವಾಗಿದೆ ಅಂತ ಗೊತ್ತಾಗ್ತದೆ ಲುಧಂ ಅರ್ಥಪ್ರಧಾನೇನ ಶ್ಲಾಘ್ಯಂ ಅಂಜಲಿ ಕರ್ಮಣ ಮೂರ್ಖಂ ಛಂದಾನುವೃತ್ಯಾಚ ಯಾಥಾತಥ್ಯೇನ ಪಂಡಿತಂ ಲುಬ್ಧಂ ಯಾರು ಲೋಭಿ ಇರ್ತಾನೋ ಅವನನ್ನು ಹೇಗೆ ಒಲ್ಸ್ಕೋಬೇಕು ಅರ್ಥಪ್ರಧಾನೇನ ಅವನಿಗೆ ಹಣವೇ ಗಿಫ್ಟ್ ಆಗಿ ಕೊಡಬೇಕು ಬೇರೆ ಏನು ಬಯಸೋದಿಲ್ಲ ಒಳ್ಳೆ ಮಾತು ಹೇಳಿದ್ರೆ ಅಂತನೋ ಯಾಕೆ ಹಣ ಇಲ್ವಲ್ಲ ಹಣ ಕೊಟ್ಟುಬಿಡಿ ನೀವು ಹೇಗಿದ್ರು ಅಯ್ಯೋ ಅವರ ಇಂದ್ರ ಅಂದ್ಬಿಡ್ತಾನ ಅವನು ಯಾಕೆ ಅವನು ಹಣ ಸಿಕ್ಬಿಡ್ತು ಲುಬ್ಧಂ ಅರ್ಥಪ್ರಧಾನೇನ ಶ್ಲಾಘ್ಯಂ ಅಂಜಲಿ ಕರ್ಮಣ ಯಾರು ಉನ್ನತವಾದ ಗುಣ ಇದ್ದು ಸ್ತುತಿಸಲು ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರೋ ಅವರಿಗೆ ಅಂಜಲಿ ಕರ್ಮಣ ನಮಸ್ಕಾರ ಮಾಡಿ ಅವರಿಗೆ ಅವರೇನೋ ಹಣವನ್ನು ಬಯಸೋದಿಲ್ಲ ನಿಮಗೆ ಅವರಿಗೆ ಕೈ ಮುಗಿರಿ ಸಾಕು ತೃಪ್ತರಾಗ್ತಾರ ಅವರು ಮೂರ್ಖಂ ಛಂದಾನುವೃತ್ತಿಯಾಚ ಮೂರ್ಖನನ್ನು ಹೇಗೆ ಹೊಲ್ಸ್ಕೋಬೇಕು ನಿಂಗೆ ಏನು ಬೇಕಪ್ಪ ಆಯ್ತು ತಥಾಸ್ತು ಅದೇ ಮಾಡೋಣ ಅದು ನರ್ತನ ಮಾಡಬೇಕಾ ನರ್ತನ ಮಾಡೋಣ ಮೂರ್ಖರೇವನು ನೀವು ಆರ್ಗ್ಯೂ ಮಾಡಿ ಉಪಯೋಗ ಇಲ್ಲ ಅದು ಗೋಡೆ ಅದು ಗೋಡೆ ಆ ಗೋಡೆ ಹೊಡ್ಕೊಳಕ್ಕಾಗತ್ತಾ ಇಲ್ಲ ಅದಕ್ಕೆ ಏನು ಬೇಕೋ ಅನ್ನ ಕೊಟ್ಬಿಡ್ಬೇಕು ಚಂದ ಅನುವೃತ್ಯ ಛಂದ ಅಂದರೆ ಇಚ್ಛೆ ಅವನ ಇಚ್ಛೆಯಂತೆ ನೀವು ವರ್ತಿಸಿ ಯಾಥಾತಥ್ಯೇನ ಪಂಡಿತಂ ಒಬ್ಬ ಪಂಡಿತ ಯಾರು ಸರಿ ತಪ್ಪುಗಳನ್ನು ಬಲ್ಲಂತಹ ವಿವೇಕಿ ಇದ್ದಾನೋ ಯಾಥಾತಥ್ಯೇನ ಹೇಗಿದೆಯೋ ಹಾಗೆ ಹೇಗಿದೆಯೋ ಹಾಗೆ ಅವನನ್ನು ನೀವು ಓಲ್ಸ್ಕೋಬೇಕಂತೆ ಯಾಥಾತಥ್ಯ ಮಾತುಗಳನ್ನು ಆಡುತ್ತಾ ಸತ್ಯವಾದ ಮಾತುಗಳನ್ನೇ ಆಡುತ್ತಾ ಯಾಕಂದರೆ ಅದನ್ನೇ ಬಯಸ್ತಾ ಇರ್ತಾನವನು ಅಂತವನನ್ನು ಓಲ್ಸ್ಕೋಬೇಕು ಸದ್ಭಾವೇನ ಹಿ ತುಷ್ಯಂತಿ ದೇವಾ ಸತ್ಪುರುಷಾ ದ್ವಿಜಾ ಇತರಾಹ ಖಾದ್ಯಪಾನೇನ ಮಾನದಾನೇನ ಪಂಡಿತಾ ದೇವತೆಗಳು ಸಜ್ಜನರು ಮತ್ತೆ ದ್ವಿಜರು ಇವರು ಸಂತೋಷರಾಗೋ ಸಂತುಷ್ಟರಾಗೋದು ಹೇಗೆ ಅವರನ್ನು ಸಂತೋಷಪಡಿಸೋದು ಹೇಗೆ ಅಂದರೆ ಸದ್ಭಾವೇನ ಸದ್ಭಾವ ಇರಿ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡಿರಿ ಅವರೊಂದಿಗೆ ವ್ಯವಹಾರ ಮಾಡ್ತಾಯಿರಿ ಅವರು ಅದರಿಂದಲೇ ತೃಪ್ತರಾಗ್ತಾರೆ ಪ್ರೀತರಾಗ್ತಾರೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಇನ್ನು ಖಾದ್ಯ ಪಾನೇನ ಅವ್ರಿಗೆ ಏನು ಗಿಫ್ಟ್ ಕೊಡಬೇಕೋ ಪಾರ್ಟಿ ಮಾಡಿಸ್ಬಿಡಿ ಖಾದ್ಯ ಮತ್ತು ಪಾನ ಅವ್ರವ್ರ ತಕ್ಕಂತೆ ಖಾದ್ಯ ಅವರವ್ರ ತಕ್ಕಂತೆ ಪಾನ ಅದರಿಂದ ತೃಪ್ತರಾಗ್ತಾರಂತೆ ಅವರು ಪಂಡಿತಾಹ ಪಂಡಿತರನ್ನು ತೃಪ್ತಿಪಡಿಸೋದು ಹಾಗೆ ಮಾನದಾನೇನ ಕರಿ ಸ್ಟೇಜ್ ಮೇಲೆ ಹತ್ಸಿ ಶಾಲ್ ಹಾಕಿ ಒಂದಿಷ್ಟು ಭಾಷಣ ಬಿಗಿಸ್ಬಿಡಿ ಖುಷಿಯಾಗ್ಬಿಡ್ತಾರವ್ರು ನಿಮ್ಮೇಲೆ ಯಾಕೆ ನೀವರಿಗೆ ಮಾನ ಕೊಟ್ರಿ ಗೌರವ ಕೊಟ್ರಿ ಗೌರವಿಸಿದಿರಿ ಅವರು ಪಾಪ ಅದಕ್ಕೋಸ್ಕರ ಪಾಂಡಿತ್ಯ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಅವರು ಸ್ಟಡಿ ಮಾಡಿದ್ದು ಏನಕ್ಕೆ ಅರ್ಥನಾಶಂ ಮನಸ್ತಾಪ ಗೃಹೇ ದುಶ್ಚರಿ ವಂಚನಂಚ ಅಪಮಾನಂಚ ಮತಿಮಾನ್ ನ ಪ್ರಕಾಶ ಏತು ಬುದ್ಧಿವಂತನಾದವನು ಇವುಗಳನ್ನು ಪಬ್ಲಿಕ್ಕಲ್ಲಿ ಅನ್ನೇನು ಹೇಳ್ತಾರೆ ಗೊತ್ತಾ ವಾಷಿಂಗ್ ಡರ್ಟಿ ಕ್ಲಾತ್ಸ್ ಡರ್ಟಿ ಲಿನನ್ ಹಾಂ ಇನ್ ದ ಪಬ್ಲಿಕ್ ಅಂತ ಇಂಗ್ಲೀಷ್ನಲ್ಲೊಂದು ಗಾದೆ ಉಂಟಲ್ಲ ಹಾಗೆ ಇದನ್ನು ಯಾವತ್ತೂ ಕೂಡ ಹೇಳಬಾರ್ದಂತೆ ಎಲ್ಲಿ ಪಬ್ಲಿಕ್ಕಲ್ಲಿ ಅರ್ಥನಾಶಂ ನಿಮ್ದು ಏನಾದರೂ ಲಾಸ್ ಆಗಿದ್ದಿದ್ರೆ ಹಣ ಹಣ ಲಾಸ್ ಆಗಿದ್ದಿದ್ರೆ ಅಯ್ಯೋ ಕಳ್ಕೊಂಬಿಟ್ಟೆ ಅಂತ ಅನ್ನ ಹೇಳ್ಬೇಡಿ ಅಂತ ಮಾನ ಇದ್ರೆ ಮನಸ್ತಾಪ ಏನಾದರೂ ಮನಸ್ತಾಪ ಆಗಿದ್ರೆ ಯಾರೋ ಜೊತೆಗೆ ಹೆಚ್ಚು ಕಡಿಮೆ ಆಗಿದ್ರೆ ಗೃಹೇ ದುಶ್ಚರಿತಾನಿಚ ಮನೆಯಲ್ಲೇನಾದರೂ ಒಂದು ಜಗಳವೋ ಅಥವಾ ದುಶ್ಚರಿತ ಯಾರೋ ಓಡೋಗ್ಬಿಟ್ರು ಯಾರೋ ಹಿಂದೆ ಅವಾಗ ಅಂಥದ್ದನ್ನು ವಂಚನಂ ನಾನು ಮೋಸ ಹೋದೆ ಅನ್ನೋದನ್ನು ಯಾರೋ ನನ್ನ ಟೋಪಿ ಹಾಕಿದ್ರು ಅನ್ನುವಂಥ ಮಾತನ್ನು ಅಪಮಾನಂಛ ಯಾರೋ ನನಗೆ ಹೀಗೆ ಬೈದು ಅಪಮಾನ ಮಾಡಿದ್ರಿ ಅಂತ ಅದನ್ನು ಹೇಳಿಬಿಡೋದು ಏನೇನು ಬೈದರು ಅಂತ मतिमान मतिमा बुद्धिवंतुन न प्रकाशये व्यक्तपड़बार इनबर मुदे क्य दोष कु श्रिय क्य निरतरा क्य दोष कुलेना यार कुल दोषदलू कूड़ा दोष ಆ ಕುಲದ ಹಿಂದಿನವರು ಅದ್ರ ಹಿಂದಿನವರು ಅದ್ರ ಹಿಂದಿನವರು ಅದ್ರ ಹಿಂದಿನವರು ಏನು ಅಂತಹ ಒಂದು ರಘು ಕುಲ ರಾಮನ ಕುಲ ನಾವು ರಘು ಕುಲ ಅಂತ ಕರಿತೀವಿ ಅಲ್ಲೂ ಒಂದು ಕೆಲವು ರಾಜರಿದ್ರು ಪರಪೀಡಕರು ಯಾವಾಗಲೂ ಕೂಡ ವ್ಯಸನದಲ್ಲೇ ಇರ್ತಾ ಇದ್ರು ಮೃಗಯ ಸ್ತ್ರೀ ಇತ್ಯಾದಿಗಳಲ್ಲೇ ಇದ್ರು ರಾಮನ ವಂಶದಲ್ಲೂ ಕೂಡ ಅಂದರೆ ಪೀಳಿಗೆಯವರಲ್ಲಿ ಅಂದರೆ ಕಸ್ಯ ಕುಲೆ ದೋಷ ನಾಸ್ತಿ ಎಲ್ಲ ಕುಲದಲ್ಲೂ ಕೂಡ ದೋಷ ವ್ಯಾಧಿನ ಕೋನ ಪೀಡಿತ ಯಾರಿಗ್ರೀ ರೋಗ ಬರದೇ ಇರುತ್ತೆ ಎಲ್ಲರಿಗೂ ಶರೀರ ಅಂದಮೇಲೆ ಎಲ್ಲರಿಗೂ ಕೂಡ ರೋಗ ಬಂದೇ ಬರುತ್ತೆ ಕೇನ ನ ವ್ಯಸನಂ ಪ್ರಾಪ್ತಂ ಎರಡು ಅರ್ಥ ವ್ಯಸನಕ್ಕೆ ಒಂದು ದುಃಖ ಅಂತ ಶೋಕ ಯಾರಿಗೆ ಶೋಕ ಬಂದಿಲ್ಲ ಎಲ್ಲರಿಗೂ ಶೋಕ ಬಂದೇ ಇದೆ ಒಂದಲ್ಲ ಒಂದು ಸಮಯದಲ್ಲಿ ಅಂತ ಅಥವಾ ವ್ಯಸನ ಅಂದರೆ ದುಶ್ಚಟ ಯಾರಿಗೆ ದುಶ್ಚಟ ಇಲ್ಲ ಅನ್ನ ಅನ್ನುವಂಥ ಮಾತು ಯಾವುದಾದ್ರೂ ಒಂದು ಚಟ ಇದ್ದೇ ಇದೆ ಅಂತ ಶಿಯ ಕಸ ನಿರಂತರ ಯಾರಿಗೆ ಈ ಸಂಪತ್ತು ಅನ್ನೋದು ಪರ್ಮನೆಂಟ್ ಆಗಿದೆ ಯಾರಿಗೂ ಈ ಶ್ರೀ ಸಂಪತ್ತು ಪರ್ಮನೆಂಟ್ ಆಗಿಲ್ಲ ಹೆಚ್ಚು ಕಡಿಮೆ ಇರುತ್ತೆ ಅದು ಅಂತ ಅರ್ಥ ಕೋ ಅರ್ಥಂ ಪ್ರಾಪ್ಯನ ಗರ್ವಿತೋ ಭುವಿ ನರ ಕಸ ಆಪದ ಆಗತಃ ಸ್ತ್ರೀಭ ಕಸನ ಖಂಡಿತ ಭುವಿ ಮನಃ ಕೋ ನಾಮಜ್ಞಾಂ ಪ್ರಿಯನ್ನು कह काल्य न गोचरातर गो अर्थी गो गौरव को वा दुर्जन वुरा निपति क्षेम याता पुमा प्रश्ने यारो संपत् पड़दू कूड़ा गर्ववी भाई संपत् बंद तक कप्पे गुरु महाराज हेतर रूपायण्य बंद कपेगे ಕುಪ್ಪಳಸಿ ಕುಪ್ಪಳಸಿ ಕುಪ್ಪಳಿಸಿ ಆನೇನು ಹಿಂಗಂತಯ್ ನನ್ನ ಮನೆಯ ಮೇಲೆ ನಡೀತೀಯ್ಯ ಅಂತ ಅದು ಕಿವಿಯೇ ಕೇಳಿಸಿಲ್ಲ ಪಚಕ್ಕಂತೊಳ್ಕೊಂಡ್ತಂತೆ ಇದು ಗರ್ವದಿಂದ ಆಗ್ತಕ್ಕಂತಹ ಒಂದು ನಮ್ಮ ನಾಶ ಭುವಿ ನರಹ ಕಸ್ಯ ಆಪದೋ ನಾಗತಾ ಆಪತ್ತು ಯಾರಿಗರೀ ಬಂದಿಲ್ಲ ಒಂದಲ್ಲ ಒಂದು ವಿಧದಲ್ಲಿ ಆಪತ್ತು ಬರ್ತಾನೆ ಇರುತ್ತೆ ಈ ಜೀವನದಲ್ಲಿ ಎಲ್ಲರಿಗೂ ಬರುತ್ತೆ ಅಯ್ಯೋ ನನಗೇ ಬರ್ಬೇಕಾ ನಿಮ್ಮ ಕಣ್ಣು ಕುದುರೆ ಥರ ಆದರೆ ನಾವೇನು ಮಾಡೋದು ಕುದುರೆ ಹಿಂಗೆ ಲಗಾಮ್ ಹಾಕಿರ್ತಾರೆ ಇದು ಹಾಕಿರ್ತಾರೆ ಕಣ್ಕಾಪು ಅದೇನು ಮಾಡುತ್ತೆ ಆಚೆ ಈಚೆ ನೋಡಬಾರ್ದು ಅಂತ ಅದು ಪಕ್ಕದ್ದು ನೋಡಿದ್ರೆ ಹುಲ್ ತಿಂತಾ ಹೋಗುತ್ತಲ್ಲ ಅದಕ್ಕೆ ಹಾಗೆ ನಮಗೆ ಬೇರೆಯವ್ರ ಆಪತ್ತು ಕಾಣಿಸೋದೇ ಇಲ್ಲ ನಮಗೆ ಮಾ ಮಾತ್ರ ಕಾಣಿಸೋದಿಲ್ಲಿ ಅದನ್ನು ನಮಗೇ ಬರಬೇಕಾ ಎಲ್ಲದು ಅಂತ ಸ್ವಲ್ಪ ಆಚೆ ಈಚೆ ನೋಡ್ರಿ ಕಣ್ಕಾಪು ಬಿಸಾಕಿ ಗೊತ್ತಾಗತ್ತೆ ಎಲ್ಲರೂ ಕೂಡ ಈ ಆಪತ್ತಿಗೆ ಒಳಗಾದವರೇ ಎಲ್ಲರೂ ಕೂಡ ಕಷ್ಟಕ್ಕೆ ಒಳಗಾದವರೇ ಕಷ್ಟಕ್ಕೆ ಒಳಗಾಗದೇ ಇರತಕ್ಕಂಥ ಮನುಷ್ಯರೇ ಇಲ್ಲ ಅಂಥ ರಾಮನಿಗೆ ಕೃಷ್ಣನಿಗೆ ಎಂಥ ಅಪವಾದ ಬರಲಿಲ್ಲ ಎಂಥ ಆಪತ್ತು ಉಂಟಾಗಲಿಲ್ಲ ಅವರಿಗೆ ಅಂತಹ ಮಹಾಪುರುಷರವರು ಏನೋ ಅವರು ಸಾಧಿಸದೇ ಇರತಕ್ಕಂತಹ ಕೆಲಸವೇ ಇಲ್ಲ ಅಂಥದನ್ನೆಲ್ಲ ಮಾಡಿದ್ದಾರೆ ಆದರೂ ಕೂಡ ಕಷ್ಟಕ್ಕೆ ಒಳಗಾಗದೇ ಏನು ಬಿ ಸುತ್ತಿದ್ದೇನೋ ಒನನ್ನು ಆ ಕಾಡನ್ನು ಅವನು ಆ ಮುಳ್ಳಲ್ಲಿ ಸ್ತ್ರೀ ಕಸ್ಯನ ಖಂಡಿತಂ ಭೂವಿ ಮನಃ ಎಂದಂಗೆ ಗೊತ್ತಿಲ್ಲ ಯಾರು ಸ್ತ್ರೀಯರಿಂದ ಇದು ಏನೋ ಅವರ ಮನಸ್ಸು ಇದಾಗಲಿಲ್ಲ ಖಂಡಿತವಾಗಲಿಲ್ಲ ಅಂತ ಕೇಳ್ತಾನ ಪ್ರಶ್ನೆ ಕೋ ನಾಮ ರಾಜ್ಯಾಮ್ ಪ್ರಿಯ ರಾಜನಿಗೆ ಪ್ರಿಯರಾದವರು ಯಾರಪ್ಪ ಇದ್ದಾರೆ ಅಂತ ಯಾರೂ ಇಲ್ಲ ಅಂತ ಅವನು ಯಾರೂ ಪ್ರಿಯರಾಗೋದಿಲ್ಲ ಅವನಿಗೆ ರಾಜ್ಞ ಕಹ್ ಕಾಲಸ್ಯನ ಗೋಚರಾಂತರಗತಃ ಯಾರು ಮೃತ್ಯುವನನ್ನು ನೋಡದೇ ಇರತಕ್ಕಂಥವ್ನ ಯಾರಿದ್ದಾರೆ ಎಲ್ಲರೂ ಮೃತ್ಯುವನ್ನು ಕಂಡವರೇ ಅಂತ ಅರ್ಥ ಕೋ ಗತೋ ಗೌರವಂ ಮತ್ತು ಯಾರಿಗೆ ಸ್ವಾಮಿ ನಿಜವಾದ ಈ ಗೌರವ ಅನ್ನೋದು ಸಿಕ್ಕಿದೆ ಯಾರಿಗೂ ಕೂಡ ಸಿಕ್ಕಿಲ್ಲ ಬರೀ ಹೋಪ್ ಅಷ್ಟೇ ಗೌರವದ ಒಂದು ಹೋಪೋದೇ ಸಾಮ್ ನಮಗೂ ಒಂದು ಗೌರವ ಇದೆ ನಮಗೂ ಒಂದು ಇದೆ ಅಂತ ಅವ್ರು ಹಿಂದಿಂದ ಬೈಕೋತಾ ಇರ್ತಾರೆ ಇವ್ರನ್ನ ಕೋ ಗತೋ ಗೌರವಂ ಕೋವಾ ದುರ್ಜನವಾಗುರ ನಿಪತಿತಃ ಕ್ಷೇಮೇಣ ಯಾತಃ ಪುಮಾನ್ ಯಾರು ಕೆಟ್ಟ ಜನರ ಬಾಯಿಯಿಂದ ಎಸ್ಕೇಪ್ ಆಗಿದ್ದಾರೆ ಕ್ಷೇಮವಾಗಿ ಯಾರು ಇಲ್ಲ ಯಾರೂ ಎಸ್ಕೇಪ್ ಆಗಿಲ್ಲ ಸಂತರನ್ನು ಹಿಡಿದು ಹಿಡಿದು ಬೈತಾರೆ ಅವರ ಮಾತನ್ನ ಹಾಂ ಅವ್ರ ಪಾಪ ಈಗಿಲ್ವೇ ಇಲ್ಲ ಸಂತಗಳೆಲ್ಲ ಅವರನ್ನು ಎಳೋದು ತಂದು ಕ್ರಿಸ್ತ ಶಕ ಯಾವಾಗಲೂ ಇದ್ದ ಸಂತರು ಅವ್ರನ್ನು ಹೇಳೋದು ತಂದು ಪೇಪರಲ್ಲಿ ಟಿ ವಿಯಲ್ಲಿ ಬೈತಾ ಇರೋದು ಯಾಕೆ ದುರ್ಜನ ದುರ್ಜನ್ರು ಅವರು ನಾಲ್ಗೆ ಇನ್ನೇನು ಕೆಲಸವಿಲ್ವಲ್ಲ ಫ್ರೀ ಆಗಿರುತ್ತಲ್ವ ಫ್ರೀ ಆಗಿದ್ದರೆ ಎಕ್ಸ್ಟ್ರಾ ಡ್ಯೂಟಿ ಅದಕ್ಕೆ ಓವರ್ ಡ್ಯೂಟಿ ಓವರ್ ಟೈಮ್ ಆದ್ದರಿಂದ ದುರ್ಜನ ವಾಗುರಾನಿಪತಿತಃ ಕ್ಷೇಮೇಣ ಯಾತಃ ಪುಮಾನ್ ಯಾವ ಮನುಷ್ಯ ತಾನೇ ಬಚಾವ್ ಆಗಿದ್ದಾನೆ ಅಂತಹ ದುರ್ಜನರ ಬಾಯಿಯಿಂದ ಯಾರೂ ಬಚಾವಾಗಿಲ್ಲ ಇದುವರೆಗೂ ಅಂತ ಆದ್ದರಿಂದ ನಾವೇನು ಹೆದರ್ಕೋಬೇಕಾಗಿಲ್ಲ ಅಂತ ಧನಸಭ್ಯೋ ಭಯಂ ನಾಸ್ತಿ ನೌರತಃ ಮೃತಂಚನ್ನ ಮುಚ್ಚೇತ ಸಂ ಸಮರ್ಜಯಸ್ವ ತದ್ಧ ನಿಜವಾದ ಧನ ಆ ಧನವನ್ನು ಗಳಿಸ್ಬೇಕಂತೆ ಎಂತಹ ಧನ ಗಳಿಸ್ಬೇಕ್ರಿ ಇದು ನಮ್ಮ ಕನ್ನಡಿಗರು ಹೇಳುವಾಗ ಮಹಾಪ್ರಾಣ ಅಲ್ಪ್ರಾಣ ಸ್ವಲ್ಪ ಒತ್ತಿ ಹೇಳಬೇಕು ಯಾಕೆಂದರೆ ನಾವು ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ ಹೇಳಿದ್ರೆ ಪ್ರಾಣ ಹೋಗಿಬಿಡುತ್ತೆ ಧನ ಅಂತ ಹೇಳಬೇಕು ಕರೆಕ್ಟಾಗಿ ಹೊಡೆದು ಹೇಳಬೇಕನ್ನು ಅದಕ್ಕೆ ಹೊಡಿಬೇಡಿ ಹೇಳುವಾಗ ಹೊಡೆದು ಬಿಟ್ಟರೆ ಆಯಿತು ಆವಾಗ ಅದರಿಂದ ಬಚಾವ್ ಆಗ್ತೀವಿ ನಾವು ರಾಜಭ್ಯೋ ಭಯಂ ನಾಸ್ತಿ ಯಾವ ಧನಕ್ಕೆ ರಾಜರಿಂದ ಭಯವಿಲ್ಲವೋ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಂತ ಈಗಿನ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಭಯ ಇಲ್ಲವೋ ಎಲ್ಲರಿಗೂ ಇಲ್ಲ ಬಿಡಿ ಹೇಗಾದರೆ ಹೇಗೆ ಮಾಡಿ ಅದನ್ನ ರೌಂಡ್ ರಾಜಭ್ಯೋ ಭಯಂ ನಾಸ್ತಿ ನ ಚೌರತಃ ಕಳ್ಳರಿಂದ ಯಾವ ಧನಕ್ಕೆ ಭಯವಿಲ್ಲ ನೋಡಿ ಯಾವ ಧನ ಮೃತಂಚ ಎನ್ನ ಮುಚ್ಚೇತ ನೀವು ಸತ್ರೂ ಕೂಡ ನಿಮ್ಮನ್ನ ಯಾವ ಧನ ಬಿಡೋದಿಲ್ವೋ ನಿಮ್ಮ ಜೊತೆಗೆ ಬರುತ್ತೋ ನೋಡಿ ಗಂಟು ಇದೆ ನೀ ಏನು ಗಂಟು ಅಂತ ಕೇಳಲ್ವೇನು ಆ ಗಂಟು ಬರುತ್ತಂತೆ ನಮ್ಮ ಜೊತೆಗೆ ಯಾವ ಧನ ಅದು ಸಮರ್ಜಯ ಸ್ವತಃನಂ ಸರಿಯಾಗಿ ಅಂತಹ ಧನವನ್ನ ಧರ್ಮ ಅನ್ನುವಂತಹ ಧನವನ್ನ ಗಳಿಸು ಕೂಡಿಡು ರಾಜ ಕದಿಯೋಕ್ಕಾಗಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ತಗೊಳ್ಳಲ್ಲ ಕಳ್ಳರು ತೆಗೆದುಕೊಂಡು ಹೋಗಲ್ಲ ಪಾಪಿಗಳ ಹತ್ರ ಅದರ ಹತ್ರವೇ ಬರಲ್ಲ ಫ್ರೀ ಅದು ಆದ್ದರಿಂದ ಅಂತಹ ಧನವನ್ನು ಸಂಪಾದನೆ ಮಾಡುವಂತ यदर्जिताणहर परश्रम मृत से तं वै विभजन कृतंच यदुष्कृतमिप्सया तोषापहत सेवतुक यदर्जिता प्राणहर हगलो एरों में प्राणवन सवसी सवसी सवसी यु कष्टप ये अड्वेचर एस्के मैसक ಪರಿಶ್ರಮೈ ಬಹಳ ಕಷ್ಟಪಟ್ಟು ದೇವರು ಸುರಿಸಿ ಮೃತ ಸ್ಯ ತಂಬೈ ವಿಭಜಂತಿ ರೆಕ್ತಿನಃ ಯಾವುದನ್ನು ಅರ್ಜನೆ ಮಾಡಲಾಗಿತ್ತೋ ಹಣವನ್ನು ಅಷ್ಟೆಲ್ಲ ಕಷ್ಟಪಟ್ಟು ಆತ ಸತ್ವದ ಮೇಲೆ ಯಾರು ಉಳ್ದೋರಿರ್ತಾರೋ ಅದನ್ನು ಹಂಚ್ಕೊಂಡು ಬಿಡ್ತಾರಂತೆ ಹರಿದು ಸರಿ ಇವನಿಗೆ ಏನು ಸಿಗತ್ತೆ ಕೃತಂಚಯ ದುಷ್ಕೃತಮ್ ಅರ್ಥಲಿಪ್ಸಯ ಹಣ ಸಂಪಾದನೆ ಮಾಡಬೇಕಂತ ಕಿಲಾಡಿತನ ಮಾಡಿ ಎಷ್ಟೊಂದು ಜನರು ತಲೆ ಒಡೆದು ಯಾವ ಒಂದು ಪಾಪವನ್ನು ಸಂಪಾದನೆ ಮಾಡಿದ್ನೋ ತದೇವ ದೋಷಾಪ ಹತಸ್ಯ ಯೌತುಕಾಂ ಅದೇ ಅವನು ಜೊತೆಗೆ ಹೋಗುವಾಗ ಅವನು ಇದು ಬರುತ್ತಂತೆ ಜೊ ಜೊತೆಗೆ ನೊಗ ಇಟ್ಕೊಂಡು ಬರುತ್ತೆ ಬಾರೋ ಇಬ್ರು ಜೊತೆಗೆ ಹೋಗೋಣ ಅಂತ ಹಣ ಬರೋಲ್ಲ ಪಾಪ ಹಣ ಇನ್ನೊಬ್ರಿಗಾಯಿತು ಇವನ ಜೊತೆಗೆ ಬಂದಿದ್ದೇನು ಇವನು ಯಾವ ಕರ್ಮ ಯಾವ ಭಾವದಿಂದ ಕರ್ಮ ಮಾಡಿದ್ನೋ ಯಾವ ಪಾಪದಿಂದ ಕರ್ಮ ಮಾಡಿದ್ನೋ ಆ ಪಾಪ ಬಂತಂತೆ ಜೊತೆಗೆ ನೋಡಿ ಅಂತ ಹೇಳ್ತಾರೆ ಯಾರಿಗೋಸ್ಕರ ಆಯಿತು ಕೊನೆಗೆ ಹಣ ಶಿಕ್ಷೆಯಂತಿ ದೇಹೀತಿ ಕೃಪಣಾ ಜನಾ ಅವಸ್ಥೇಯಂ ಅದಾನಸ ಮಾ ಭೂದೇವಂ ಭಾನಪೀ ದಾನ ಮಾಡದೆ ಹೋದರೆ ಎಂಥ ಅವಸ್ಥೆ ಬರುತ್ತೆ ಅಂತ ಅವಸ್ಥಾಯಂ ಇಂ ಅದಾನ ಈ ಅವಸ್ಥೆ ಯಾರು ಕೈ ದಾನ ಮಾಡದೇ ಇದ್ದಾರಲ್ಲ ಅವ್ರಿಗೆ ಬಂದಿದೆಯಂತೆ ಇದು ಯಾವತ್ತೂ ಯಾರಿಗೂ ಬರದೇ ಇರಲಿಲ್ಲಪ್ಪ ಮಾ ಭೂದೇವಂ ಭವಾನಪಿ ಅಂತ ಏನದು ಶಿಕ್ಷೆಯಂತ ಯಾಚಂತಿ ಚ ದೇಹಿ ಇತಿ ಕೃಪ ಜನಾ ಕೃಪಣ ಕೃಪಣ ಜನರಿದ್ದಾರಲ್ಲ ಜಿಪುಣರು ಅವರೇ ದಾನ ಕೊಡದೇ ಇರೋರು ಶಿಕ್ಷೆಯಂತೀ ಶಿಕ್ಷಯಂತಿಚ ಚಾಚಂತಿ ದೇಹಿ ಇತಿ ಕೃಪಣ ಜನಾ ಏನು ಮಾಡ್ತಾಯಿದ್ದಾರೆ ಅವರು ಕೇಳ್ತಾ ಇದ್ದಾರಂತೆ ಕೊಡು ಕೊಡು ಕೊಡು ಕೊಡು ಅಂತ ಯಾರು ಇವತ್ತು ಇವರು ಮಾತ್ರ ಕೊಡೋದಿಲ್ಲ ಆದರೆ ಇಸ್ಕೊಳ್ಳೋದು ಮಾತ್ರ ಅವರಿಗೆ ಕೂಡಿಡ್ತಾ ಇರೋದು ಕೂಡಿಡೋದು ಅದನ್ನು ಸೊ ಅಂತಹ ಒಂದು ಅವಸ್ಥೆ ಯಾರು ಇದು ಮಾಡಿದ್ದಾನೋ ಯಾರೋ ದಾನ ಕೊಡದೇ ಇದ್ದಾನೋ ಅವನಿಗಿಂತ ಅವಸ್ಥೆ ಬಂದಿದೆ ಅಂತ ಹೇಳಿ ಹೇಳ್ತಾರೆ एंत वो हीनयायरतक पर्स्थिग्दानू बरी बेड़ोदे केस बेड़ो, बेड़ो विद्याघातो अनभ्यास श्रीणा घात कुचेलता व्याधीना भोजना जीर्ण शस्त्रोत प्रवंचताे अे सायते ವಿದ್ಯೆಗೆ ಸಾವು ಯಾವುದು ಅನಭ್ಯಾಸ ಅಭ್ಯಾಸ ಮಾಡದೆ ಹೋದರೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ವಿದ್ಯೆ ಸತ್ತು ಸತ್ತೋಗುತ್ತೆ ನೀವು ಡಾಕ್ಟರ್ಗಿರಿ ಆಯುರ್ವೇದ ಅಥವಾ ಯಾವುದೋ ವೇದಾಂತ ಅಥವಾ ಹಾರ್ಮೋನಿಯಮ್ಮು ಬಿಟ್ಬಿಡಿ ನೋಡೋಣ ಒಂದು ತಿಂಗಳು ಒಂದು ವರ್ಷ ಬಿಟ್ಬಿಡಿ ಆಮೇಲೆ ಓದಿದ ನೆನಪು ಇರ್ಬಹುದೇನೋ ಬರೀ ಗೆಸ್ಸಲ್ಲೇ ಹೊಡಿತಾ ಇರ್ತಾನೆ ಅಲ್ಲ ಹೊಟ್ಟಾಯ್ತು ಯಾಕೆ ಅಭ್ಯಾಸ ಇಲ್ಲ ಅನಭ್ಯಾಸವೇ ವಿದ್ಯಾಘಾತವಾಗಿ ಅಭ್ಯಾಸ ಮಾಡ್ತಾ ಇರಬೇಕಂತೆ ಸತತವಾಗಿ ಕಂಟಿನ್ಯೂಸ್ ಸಾಯೋತನಕ ಬಿಡಬಾರದು ಶ್ರೀಣಾಮ್ ಘಾತ ಕುಚೇಲತ ಸಂಪತ್ತಿಗೆ ಯಾವುದ್ರ ಸಾವು ಅಂದ್ರೆ ಕುಚೇಲತ ಕೆಟ್ಟ ಬಟ್ಟೆಯನ್ನು ಹಾಕ್ಕೊಳ್ಳೋದು ಕೆಲವರು ತೋರಿಸ್ಕೊಳಕ್ಕೆ ನಮ್ಮ ಹತ್ರ ಹಣ ಇಲ್ಲದೆ ಇರ ಇದಂತೂ ತುಂಬ ಈ ಗ್ರಂಥದಲ್ಲಿ ನಿಮಗೆ ನಿಜವಾಗಿಯೂ ಕೂಡ ಬಡತನ ಬರಬೇಕಾ ನಿಜವಾದ ಅರ್ಥದಲ್ಲಿ ಬರಬೇಕಾ ಹಾಂ ನೀವು ಹಾಕೊಂಬಿಡಿ ಕೆಟ್ಟ ಬಟ್ಟೆ ಹಾಕೊಂಬಿಡಿ ಹರ್ಕಲ್ ಬಟ್ಟೆ ಹಾಕ್ಕೊಂಬಿಡಿ ಖಂಡಿತ ಬರುತ್ತದು ಇದರಲ್ಲಂತೂ ಎರಡು ಮೂರು ಕಡೆ ಇದೆ ಎರಡು ಮೂರು ಕಡೆ ನೋಡಿ ಅದು ಏನು ಸೈನ್ಸೋ ಗೊತ್ತಿಲ್ಲ ನೋಡಿ ಅಂತ ಅದಿತ್ತು ಆಗಿನ ಕಾಲದಲ್ಲಿ ಆ ರೀತಿ ಕುಚೇಲತ ಕೆಟ್ಟ ಬಟ್ಟೆಯನ್ನು ಹಾಕ್ಕೊಂಡ್ರೆ ಶ್ರೀಣಾಮ್ ಘಾತಃ ಶ್ರೀರಾಮಕೃಷ್ಣರು ಕೂಡ ಹೇಳ್ತಾ ಇದ್ರು ನೀವು ವಚನವೇದ ಸರಿಯಾಗಿ ಒಂದೊಂದು ಲೈನು ಓದಿದರೆ ಗೊತ್ತಾಗತ್ತೆ ಇದು ಮನೆಯಲ್ಲಿ ದೀಪ ಉರಿಸ್ಬೇಕು ಅದು ಹೇಳಿದಾರವರು ಮನೆಯಲ್ಲಿ ದೀಪ ಉರಿತಾ ಇರಬೇಕು ಒಂಥರ ದೀಪ ಇಲ್ಲದೆ ಇರತಕ್ಕಂಥದ್ದು ಒಳ್ಳೆ ಬಟ್ಟೆ ಒಳ್ಳೆಯ ಬಟ್ಟೆ ಅಂದರೆ ಜರತಾರಿ ಉಟ್ಕೋಬೇಕಂತೇನಲ್ಲ ಡೀಸೆಂಟ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ हको बो अंतर्थ <coughs> <coughs> व्याधी नम भोजना जीर्ण निम्बू व्याधि बरबा इनू जीर्ण आगिले ऊटमी चेन व्याधि बरत व्याधिया उगमस्थान यद गा अरे बरे जीर्ण आगद आम अंत करतर ಆರೇ ಬರೇ ಜೀರ್ಣ ಆಗಿದ್ದರೆ ಮುಗಿದೋಯ್ತು ಎಲ್ಲ ವ್ಯಾಧಿಗೆ ಅದು ತಾಯಿ ಸ್ಥಾನ ಅದು ಮಾತೃಸ್ಥಾನ ಆದ್ದರಿಂದ ಜೀರ್ಣ ಚೆನ್ನಾಗಾಗಬೇಕಂತ ಜೀರ್ಣ ಶತ್ರುಘಾತ ಪ್ರವಂಚತ ಒಬ್ಬ ಶತ್ರುವನ್ನ ಕೊಲ್ಲಬೇಕಾದ್ರೆ ಏನು ಮಾಡಬೇಕಂದ್ರೆ ಪ್ರವಂಚತ ಕಪಟತನ ಅವನು ಗೊತ್ತೇ ಆಗಬಾರ್ದು ನೀವು ಯಾವ ರೀತಿ ಬಿಹೇವ್ ಮಾಡ್ತೀರ ಅವಾಗ ಅವನು ನೆಗೆದು ಬಿದ್ದ ಅಂತ ಲೆಕ್ಕ ಇನ್ನು ಹಿಂದೆ ಮಾಡ್ತಾ ಇದ್ರು ಕೂಟ ಅಂತ ಕೂಟ ನೀತಿ ಅಂತ ಮಾಡ್ತಾ ಇದ್ರು ಇವನ್ ನಗ್ತಾನೆ ಇರ್ತಾನೆ ಹಿಂದ್ಗಡೆ ಚಾಕೋ ಆಗ್ತಾನ ಅವನಿಗೆ ಇದು ಒಬ್ಬ ಕುಣಪ ಒಬ್ಬ ಇವನಿರ್ತಾನೆ ಗಾಂಧಾರ್ ದೇಶದ ಒಬ್ಬ ಮಂತ್ರಿ ಅವನ ಧೃತರಾಷ್ಟ್ರನಿಗೆ ಪದೇ ಪದೇ ಹೇಳ್ಕೊಡೋದು ಬಿಗಿನಿಂಗ್ ಅಲ್ಲೇ ಇದೆ ಅದು ಮಹಾಭಾರತದ ಆದಿಯಲ್ಲೇ ಇದೆ ಅವನ ಹತ್ರ ಇಟ್ ಇವನು ಇವನ ಹತ್ರ ಅವ್ನು ಇಟ್ಕೊಂಡಿರ್ತಾನೆ ಅವ್ನ ಗಾಧಾ ಇವ್ನ ಪಾಪ ಇವ್ನಿಗೆಲ್ಲ ಗಾಂಧಾರ್ ದೇಶದಿಂದಲೇ ಇವನಿಗೆಲ್ಲ ಇಂಪೋರ್ಟ್ ಆ ಇವನು ಶಕುನಿ ಮತ್ತು ಇವನೊಬ್ಬ ಮಂತ್ರಿ ಅವರು ಅವ್ರ ಕೆಲಸ ಎಲ್ಲ ಇದೇನೆ ಅವನೇ ಹೇಳ್ಕೊಡೋದು ಶತ್ರುವನ್ನ ಹೇಗೆ ಬಿಡಬಾರ್ದು ಅಂದರೆ ಅವ್ರನ್ನ ಮನೆಯೊಳಗೆ ಹಾಕಿ ಬೆಂಕಿ ಹಾಕಿಬಿಡು ಇದೆಲ್ಲ ಹೇಳ್ಕೊಡ್ತಾನವನು ಅವ್ರನ್ನ ಬೆಳೆಯೋಕ್ಕೆ ಬಿಡಬಾರ್ದು ಯಾವಾಗಲೂ ಕಷ್ಟದಲ್ಲಿ ಇಡಬೇಕು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರಬೇಕು ಈ ಒಂದು ಡಿಪ್ಲೊಮಸಿ ಈಗ ಏನೇನು ಮಾಡ್ತಾ ಇದ್ದಾರೋ ಅಮೇರಿಕಾ ಇತ್ಯಾದಿ ನಿಮಗೆ ಇದರೊಳಗೆ ಹಿಸ್ಟ್ರಿ ನೋಡಿದರೆ ಗೊತ್ತಾಗ್ತದೆ ಬೇರೆ ದೇಶದಲ್ಲಿ ಟ್ರಬಲ್ ಕ್ರಿಯೇಟ್ ಮಾಡೋದು ಯಾಕೆಂದರೆ ಎಲ್ಲ ಅನಿಶ್ಚಿತತೆ ಅಶಾಂತತೆ ಇದ್ದರೆ ನಾವು ಚೆನ್ನಾಗಿರ್ಬೋದು ಏನು ವೆಪನ್ಸ್ ಸೇಲ್ಸ್ ಮಾಡೋದು ಒಳ್ಳೆ ಹಣ ಅದರಲ್ಲಿ ಮದ್ದು ಗುಂಡುಗಳನ್ನು ಸೇಲ್ ಮಾಡಿದ್ರೆ ಒಳ್ಳೆ ಹಣ ಅದರಲ್ಲಿ ಅಂದರೆ ಬೇರೆಯವರ ಇದರಲ್ಲಿ ಕ್ರಿಮೇಷನಲ್ಲಿ ಒಳ್ಳೆ ಹಣ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 ಶಿಷ್ಟಾನಾಂ ಇಷ್ಟಾನಾಂ ಪ್ರಿಯವಾದಿನ ಶಿರು ಯಾರಿದ್ದಾರೋ ಶಿಷ್ಟರು ಅಂದರೆ ಯಾರು ವೇದದ ರೀತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂತಹ ಜನರು ಶಿಷ್ಟರು ಅವರು ನಮಗೆ ಮಾದರಿ ಅಂತಹ ಜನರಿಗೆ ಇಷ್ಟರು ಮತ್ತು ಪ್ರಿಯವಾದಿಗಳು ಯಾರು ಒಳ್ಳೆಯದು ಒಳ್ಳೇದು ಮಾತಾಡ್ತಾರೋ ಹಿತವನ್ನೇ ಮಾತಾಡ್ತಾರೋ ಅಂತವ್ರು ಕಂಡ್ರೆ ತೃಪ್ತಿಯೇ ಆಗ್ತಾ ಯಾವಾಗಲೂ ಅವ್ರ ಜೊತೆಗೆ ಬೆರೀಬೇಕು ಬೆರಿಬೇಕು ಅಂತ ಅನ್ಸುತ್ತಂತೆ ಇಷ್ಟಾನಮ್ ಇಷ್ಟರು ಯಾರಿದ್ದಾರೋ ಅವ್ರ ಜೊತೆಗೆ ಹಾಗೆ ಸುಖಾನಾಂಚ ನೋಡಿ ಇದು ಇದು ಎಷ್ಟರಲ್ಲೂ ಕೂಡ ನಮಗೆ ಎಷ್ಟು ಸೇವಿಸ್ತೀವೋ ನಮಗೆ ತೃಪ್ತಿ ಉಂಟಾಗಲ್ಲ ಅಂತ ಹೇಳ್ತಾ ಇರೋದಿದ್ರು ಎಷ್ಟು ಸೇವಿಸ್ತೀವೋ ಅಷ್ಟು ಕೂಡ ಬೇಕು ಬೇಕು ಅನ್ಸತ್ತೆ ತೃಪ್ತಿ ಸುಖಾನಂ ಯಾವತ್ತೂ ಕೂಡ ಸುಖ ಸಾಕು ಅಂತ ಯಾರು ಹೇಳಿದ್ದು ಉಂಟಾ ಜಾಸ್ತಿ ಆಗಲಿ ಜ್ಯಾಮೆಟ್ರಿಕಲ್ ಪ್ರಪೋರ್ಷನ್ ಜಾಸ್ತಿ ಆಗಲಿ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 ಇನ್ನೊಂದು ಕೊಟ್ಟರೆ ಮತ್ತೊಂದು ಅದು ಮುಗಿಯೋದೇ ಇಲ್ಲ ಅಂದರೆ ಬಿಟ್ಟು ಕೊಡ್ತಾಯಿರ್ಬೇಕು ಒಂದು ಒಂದು ವರ ಕೊಟ್ಟರೆ ಇನ್ನೊಂದು ಫ್ರೀಯಾಗಿ ಕೊಡ್ತಾ ಇರಬೇಕು ಅಂತ ಅದು ಹಾಗೆ ಪ್ರಿಯವಾದಿನಮ್ ಯಾರು ಒಳ್ಳೇದು ಮಾಡ್ತಾ ಇರ್ತಾರ ಮಾತಾಡ್ತಾಯಿರ್ತಾರಲ್ಲ ಹೇಳ್ರಿ ಹೇಳ್ರಿ ಹೇಳ್ರಿ ನಮ್ಮ ಬಗ್ಗೆ ಇನ್ನೂ ಚೆನ್ನಾಗಿ ಹೇಳ್ರಿ ಅಂತ ಹಂಗೆ ಆಮೇಲೆ ಇಷ್ಟರು ಎಷ್ಟು ಇ ಇಷ್ಟರಿದ್ದರೂ ಕೂಡ ಮಷ್ಟು ಮತ್ತಷ್ಟು ಬರಲಿ ಮಗದಷ್ಟು ಬರಲೀಯ ಆ ಇಷ್ಟರು ಅನ್ನುವಂತಹ ಬುದ್ಧಿ ಇದಿಷ್ಟಕ್ಕೂ ಕೂಡ ತೃಪ್ತಿ ಅನ್ನೋದಿಲ್ಲ ಅದು ಬೆಳೀತಾನೆ ಇರುತ್ತೆ ಅದರ ಆಸೆ ಬೆಳೀತಾನೇ ಇರುತ್ತೆ ಅಂತ ಇನ್ನು ಉಳಿದಿದ್ದನ್ನು ಮುಂದಿನ ವಾರ ನೋಡೋಣ ಮುಂದಿನ ಉಪನ್ಯಾಸ ಓಂ ಪೂರ್ಣಮದಃ ಪೂರ್ಣಮಿ ಪೂರ್ಣಾತ್ ಪೂರ್ಣಮುದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ಭಾವ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸರಕೃಷ್ಣರ್ಪಣಮಸ್ತು